ರಟಿ ತು ನೀಲನ ಅಧಿಕಾರ ದೊಳು ಅರಸ ರಾಮನಾದಂಡು ಪೊರಟಿ ತೂ ನೀಲ ಅರಸ ರಾಮನಾದಂಡ ಧರಣಿ ನಡುಗೀತಾ ಸುರರು ಜಯ ವೇಣ ರುಣಿ ನಡುಗೀತಾ ಸುರರು ಜಯ ವೇಣ ಶರೀಿಯ ದಳ ಡ ಕೈತಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಯ ರಾಮ ಜಯ ರಾಮ ಮಂಗಳ ಮುಹೂರ್ತದಲ್ಲಿ ಎಪ್ಪತ್ತೇಳು ಕೋಟಿ ಕಥನಾಯಕರಿಂದ ಯುಕ್ತರಾದಂತಹ ಸುಗ್ರೀವ ರಾಮನ ಪದಕ್ಕೆರಗಿ ಸೀತಾದೇವಿಯನ್ನು ಅರಿತು ತಿಳಿಯಪಡಿಸಿದ ಬಳಿಕ ಲಂಕೆಗೆ ಹೊರಡಬೇಕೆ ಈಗಲೇ ದಾಳಿ ಇಡರು ಎಂಬುದಾಗಿ ರಾಮನನ್ನು ನಿವೇದಿಸಿಕೊಂಡಾಗ ರಘುಪುಂಗವನ್ನು ಮುಗುಳು ನಗತ ಸಕಲ ಸನ್ನಾಹವನ್ನು ಮಾಡುವಂತೆ ಆಜ್ಞೆ ಕೊಡ್ತಾ ಇದ್ದಾರೆ ಸಿದ್ಧತೆ ನಡೆದಿದೆ ಸುಗ್ರೀವ ಹನುಮಂತ ನಳ ನೀಲ ಜಾಂಬವ ಅಂಗದ ಸುಶೇಣರೇ ಮೊದಲಾದವರು ಗವಯಾ ಗವಾಕ್ಷ ದಧಿಮುಕನೇ ಮೊದಲಾದವರು ತಮ್ಮ ತಮ್ಮ ಸೈನ್ಯವನ್ನು ಸೇರಿಕೊಂಡು ಬಂದಿದ್ದಾರೆ ಹನುಮಪಿತ ಕೇಸರಿ ರುಮಾಪಿತನಾದ ರುಮಣ್ವ ತಾವೇ ಸೇನೆಯಲ್ಲಿ ಮುಂದೆ ನಿಂತಿದ್ದಾರೆ ಈ ಮಹಾನ್ ದಂಡು ಒಂದು ಧ್ಯೇಯಕ್ಕಾಗಿ ಹೊರಡ್ತಾ ಇದೊಂದು ಧರ್ಮ ಯಾವುದೇ ರಾಜ್ಯ ವಿಸ್ತರಣಾಕಾಂಕ್ಷೆಗೆ ಭೋಗ ಸಂಗ್ರಹಕ್ಕಾಗತಕ್ಕಂತ ಆಕ್ರಮಣಕಾರರ ಯುದ್ಧವಲ್ಲ ಆ ಪಾಪಿಯನ್ನು ನಾಶ ಮಾಡಿ ಲೋಕ ಕಂಠಕಲನ್ನು ಇಲ್ಲವಾಗಿಸಿ ಲೋಕೋಪಕಾರಕ್ಕಾಗಿ ಕೈಗೊಳ್ಳತಕ್ಕಂತಹ ಅವತಾರಕಾರಿಯ ಪರಮಾತ್ಮ ಸಮುದ್ರ ತೀರಕ್ಕೆ ಬಂದು ಸೇರಿದ್ದಾರೆ ಭೋರ್ಗಲೀತಾ ಇರ್ತಕ್ಕಂತಹ ಕಳಲು ರಘುರಾಮಚಂದ್ರಮನು ಮುಂದಿನ ತನ್ನ ಕಾರ್ಯಕ್ಕೆ ಸಹಾಯ ಮಾಡುವಂತೆ ಸಮುದ್ರ ರಾಜನನ್ನು ಪ್ರಾರ್ಥಿಸಿಕೊಂಡರು ಉಪೋಷಣಾದಿಗಳು ಮಾಡಿದರೂ ಸಾಧ್ಯವಾಗದಿರುವಾಗ ಕೋಪಗೊಂಡಂತಹ ಸ್ವಾಮಿ ಕೈಯಲ್ಲಿ ಎತ್ತುಕೊಂಡು ಧನುಸ್ಸುಂದ ಸಮುದ್ರಲ ಒಂದು ಪಾದಕ್ಕೆ ರಕ್ತಾ ಇದ್ದಾನೆ ಕರುಣಾನಿಧಿ ಪ್ರಕೃತಿಯ ನಿಯಮವನ್ನು ಮೀರದಂತೆ ನಮ್ಮನ್ನು ಇಟ್ಟವನ ನೀನೇ ಅಲ್ವೇ ನೀನು ಹೇಗೆ ಆಜ್ಞೆ ಮಾಡ್ತೀಯೋ ಹಾಗೆ ಮಾಡ್ತೇನೆ ನನ್ನ ಒಡಲನ್ನ ನಿನ್ನ ಭಕ್ತರಾದಿ ಕಪಿಗಳನ್ನು ನಡೆದುಕೊಂಡು ಬರಲಿಕ್ಕೆ ಅನುಕೂಲ ಮಾಡಿಕೊಡ್ತೇನೆ ನೀನು ಸೇತು ಬಂಧನ ಮಾಡುವಂತೆ ಈ ಪ್ರಕಾರ ನಿವೇದಿಸಿಕೊಡ್ತಾನೆ ಅವನಿಗಾಯ ಗುರಿಯಿಟ್ಟ ಬಾಣವನು ರಘುರಾಮಚಂದ್ರಮನು ಒಬ್ಬ ದುಷ್ಟ ರಕ್ಕಸನಿಗಾಗಿ ಅದನ್ನು ಪ್ರಯೋಗಿಸಿ ಯಾಕಂದರೆ ರಾಮ ಬಾಣ ಎಂದು ವ್ಯರ್ಥವಾಗುವುದಿಲ್ಲ ಆ ರಾಕ್ಷಸ ಸಂಹಾರವನ್ನು ಮಾಡ್ತಾನೆ ಸೇತುವೆ ಕಟ್ಟುವ ಸಿದ್ಧತೆ ಆ ಶಿಲ್ಪಿ ಶಿಲ್ಪಿಯಾಗಿರತಕ್ಕಂಥ ನಳನ ಪಾಲಿಗೊಪ್ಪಿಸಿದ್ದಾರೆ ಅಗ್ನಿಪುತ್ರನಾದ ನೀಲನೇ ಸೇನಾ ನಾಯಕ ನಳನೆಯ ಮಹಾನ್ ಶಿಲ್ಪಿ ಎಲ್ಲ ಕಪಿಗಳು ಮಹಾಮಹಾ ಪರ್ವತಾದಿಗಳನ್ನೆಲ್ಲ ತಂದು ತಂದು ತಂದು ತಂದು ಹಾಕ್ತಾ ಇದ್ದಾರೆ ಕುಶನೆ ಕೇಳೈ ಕುಷ್ಯ ಶುದ್ಧದ ದಶಮಿಯಲ್ಲಿ ಪ್ರಾರಂಭ ಮಾಡುವ नि केण पुष्यचोदी प्रारंभ यश वसे बलिकता प्रयोदशीयोगी तो ಕೇವಲ ಮೂರು ನಾಲ್ಕು ದಿನಗಳ ಅವಧಿಯಲ್ಲಿ ಸೇತು ಕಟ್ಟಿದ್ರು ಅಂತ ವರ್ಣನೆ ಮಾಡ್ತಾರೆ ಇಲ್ಲಿ ತೊರಬೇ ಕವಿಗಳು ಆದರೆ ಯಾರ್ಯಾರು ತಂದು ಪರ್ವತ ಹಾಕಿದ್ರು ಅದರಿಂದ ಸೇತು ಕಟ್ಟಲಿಕ್ಕಾಗಲಿಲ್ಲ ಕೊನೆಗೆ ವಾಯುದೇವರೇ ಅಂದ್ರೆ ಆಂಜನೇಯ ಸ್ವಾಮಿಯೇ ಮಹಾಮೇರುವಂತಹ ಪರ್ವತ ಅಂತಂದು ಜೋಡಿಸುತ್ತಾನೆ ಸೇತು ಪೂರ್ಣ ಆಗ್ತದೆ ಇಲ್ಲಿ ಒಂದು ದಿವ್ಯ ಬೋಧೆಯನ್ನ ಮುಖ್ಯಪ್ರಾಣದೇವರು ಲೋಕ ಗುರುವಾದ್ದರಿಂದ ಎಲ್ಲರೂ ಕೊಟ್ಟಿದ್ದಾರೆ ಸೇತು ಕಟ್ಟಿ ಆಯ್ತು ಅಂತ ಅಹಂಕಾರ ಬರಬಾರದಲ್ಲ ಸುಗ್ರೀವಾದಿಗಳಿಗೆ ಶಿಲ್ಪಾದಿಗಳಿಗೆ ಅದಕ್ಕೋಸ್ಕರ ಆ ಸೇತು ಎಲ್ಲ ಸಿದ್ಧವಾಗಬೇಕಾದ್ರ ಮೊದಲೇ ಒಂದೊಂದು ಆ ಕಲ್ಲುಗಳ ಮೇಲೆ ಪರ್ವತದ ಮೇಲೆ ಶ್ರೀರಾಮ ಶ್ರೀರಾಮ್ ಶ್ರೀರಾಮಂತ ಬರೆದು ಹಾಕ್ತಾನ ಆಂಜನೇಯ ಸೇತು ಸಿದ್ಧವಾಗಿದೆ ರಾಮನಿಗೆ ತಂದು ತೋರಿಸ್ತಾನೆ ಪ್ರತಿಯೊಂದರ ಮೇಲೆ ಶ್ರೀರಾಮ್ ಶ್ರೀರಾಮಂತ ಬರೆದಿದೆಯಲ್ಲ ರಾಮಚಂದ್ರ ನೋಡ್ತಾನೆ ಬಂದು ಸುಗ್ರೀವ ಹೇಳಿದ ಆಯಿತು ಸೇತುವೆ ಕಟ್ಟಿ ರಾಜೇಂದ್ರ ಆಯಿತು ಸೇತುವೆ ಕಟ್ಟಿ ರಾಜೇಂದ್ರ ವಾಯುನಂದನ ತಂದ ಪರ್ವತ ಇದೆ ಪೂರ್ಣ ನಮ್ಮಿಂದ ಅದಲ್ಲ ಇದು ಆಂಜನೇಯ ಸ್ವಾಮಿ ಪೂರ್ಣ ಆಯಿತು ಆ ಪೂರ್ಣ ಬ್ರಹ್ಮನಂತ ತಿಳಿದಂತ ಪೂರ್ಣ ಪ್ರಜ್ಞ ಅಲ್ವೇ ಆ ಆಂಜನೇಯ ಅಂದ್ರೆ ಆದ್ರಿಂದ ವಾಯುನಂದನ ತಂದ ಪರ್ವತ ಗಿಡ ಪೂರ್ಣ ಸೇತುವೆ ಕಟ್ಟಿ ರಾಜ ಸೇತುವೆ ಕಟ್ಟಿ ತೋರಿಸುವಾಗ ಉಳಿದವರು ಸಹಾಯ ಮಾಡಿದ್ದಾರಲ್ಲ ಅವರನ್ನು ರಾಮನಿಗೆ ಪರಿಚಯ ಹೇಳೋ ಅಂಗದನ ಸಾಹಸಕ್ಕೆ ಮೆಚ್ಚವರ ಸಾಹಸ ಚೆನ್ನಿಸೋ ಕಷ್ಟ ಕಂಗೋಳಿಸಿ ಜಾಮ ಕಷ್ಟ ಕೊನಗಿ ದೋ ರಾಮ ಸೇತುವೆಯನ್ನು ಕಟ್ಟಿ ಮುಗಿಸಿದ್ದೇನೆ ಎಂದು ತೋರಿಸ್ತಾನೆ ಅಂಗದನ ಸಾಹಸಕ್ಕೆ ಮೆಚ್ಚದವರು ಯಾರು ವಯಸ್ಸಿನಲ್ಲಿ ಕಿರಿಯವ ಅಂಗದ ಅವ ಅದ್ಭುತ ಸಾಹಸ ಮಾಡಿದ ಅನ್ನುವಾಗ ರಾಮನ ಇದರಿನಲ್ಲಿ ಸ್ವಲ್ಪ ರಾಮನ ಪ್ರೀತಿಗೆ ನಾವು ಪಾತ್ರರಾಗಬೇಕು ಅಂತ ಸ್ಪರ್ಧೆ ಇರ್ತದೆ ಕಪಿಗಳಲ್ಲಿ ಈ ಭಕ್ತಿಯಲ್ಲೂ ಸ್ವಲ್ಪ ಸ್ವಲ್ಪ ಸ್ಪರ್ಧೆ ಅಂತ ಇರ್ತದೆ ಆದರೆ ಸಾತ್ವಿಕ ಸ್ಪರ್ಧೆ ಅಂಗದನು ಅದ್ಭುತ ಕಾರ್ಯ ಮಾಡಿದ ಅಂತ ಚಿಕ್ಕ ಹುಡುಗನ್ ತೋರಿಸಿ ಸುಗ್ರೀವ ರಾಮನಿಗೆ ಪರಿಚಯ ಮಾಡಿಸುವಾಗ ಮೊದಲೇ ನೆರಿಗೆ ಬಿದ್ದ ಮುಖಕ್ಕೆ ಜಾಂಬವರಿಗಿನ್ನೂ ಸ್ವಲ್ಪ ನೆರಿಗೆ ಹೆಚ್ಚಾಯಿತು ಏನು ಪಾಲಮ್ಮಂತ ಹಿರಿಯರು ಮರೆತು ಬಿಟ್ಟಿಯಾ ಆ ಹುಡುಗನು ಗುರುತು ಮಾಡಿಸ್ತೀಯಾ ಅಂದ್ರೆ ತಕ್ಷಣ ಸುಗ್ರೀವಿನ ಗೊತ್ತಾಯಿತು ಇಲ್ಲ ಇಲ್ಲ ಕಂಗೋಳಿಸಿ ಜಾಂಬಾಬಾರು ಕಷ್ಟ ಇದತಂಕವಾಗಿತ್ತೋ ಅದನ್ನು ಜಾಂಬವರೇ ನಡೆಸಿದ್ರು ಅನ್ನುವಾಗ ಆ ಮುದಿ ಜಾಂಬವರ ಮುಖದಲ್ಲಿ ಮುಗುಳುಳಗೆ ಚಿಮ್ಮಿತಂತೆ ಒಟ್ಟಿನಲ್ಲಿ ರಾಮನಿಗೆ ಸಂತೋಷವಾಗಬೇಕು ಅಂತ ಆ ಎಲ್ಲ ಕಪಿಗಳ ಉದ್ದೇಶ ಅಷ್ಟೆ ರಾಮ ಯಾರನ್ನು ನೋಡುವುದಿಲ್ವೋ ಯಾರು ನೋಡುವುದಿಲ್ವೋ ಅದು ಜೀವನದ ಅರ್ಥ ಆ ರಾಮ ಮೆಚ್ಚಬೇಕು ಅಂತ ಅವ್ರ ಉದ್ದೇಶ ಹಾಗಲ್ಲಿ ಒಂದು ಸುಂದರವಾದ ಸನ್ನಿವೇಶವನ್ನು ಪರಮಾತ್ಮ ಕಲ್ಪಿಸ್ತಾರೆ ಇದನ್ನು ಯಾರಿಗೆ ತಿಳಿದಿಲ್ಲ ಹನುಮಂತನಿಗೆ ಮಾತ್ರ ಗೊತ್ತಾಗ್ತದೆ ರಾಮದೇವರು ನೋಡ್ತಾರಂತೆ ಏನು ಆಶ್ಚರ್ಯ ನನ್ನ ಹೆಸರು ರಾಮ ರಾಮ ಅಂತ ಬರೆದು ಕಲ್ಲು ಪರ್ವತಗಳೆಲ್ಲ ನೀರಿನಲ್ಲಿ ತೇಲ್ತ ನಾನೇ ಒಂದು ಕಲ್ಲು ಹಾಕಿದರೆ ಏನಾಗ್ತದ ನೋಡಬೇಕು ಅಂತ ರಾಮದೇವರು ಆಲೋಚನೆ ಮಾಡಿದರಂತೆ ಆದರೆ ಸಂದೇಹ ಮೂಡಿತಂತೆ ಈಗ ನಾನು ಹಾಕಿದ ಕಲ್ಲು ನೀರಿನಲ್ಲಿ ತೇಲಿದರೆ ಅದರಲ್ಲಿ ಆಶ್ಚರ್ಯ ಇಲ್ಲ ಯಾಕೆ ನಾನು ಹೆಸರು ಹಾಕಿದರೆ ತೇಲ್ತದೆ ಅಂದ ಮೇಲೆ ಒಂದು ವೇಳೆ ನಾನು ಹಾಕಿದ ಕಲ್ಲು ಮುಳುಗಿದರೆ ಬರೀ ಕಪಿಗಳಿಗೆ ಗೊತ್ತಾಗ್ಬಿಟ್ರೆ ರಾಮದೇವರು ಯಾರಿಗೂ ಹಾಗೆ ನನ್ನ ನಾಮದ ಶಕ್ತಿಯನ್ನು ನಾನೇ ಪರೀಕ್ಷೆ ಮಾಡ್ತೇನೆ ಅಂತ ಒಂದು ಸಣ್ಣ ಕಲ್ಲನ್ನು ಕಾಲಿಂದ ಎತ್ತಿ ಕೈಗೆತ್ತಿಕೊಂಡ್ರು ಯಾರಿಗ ಗೊತ್ತಾಗ್ಬಾರ್ದು ಇದನ್ನ ನೋಡಿ ನಮ್ಮ ಯಾರು ಅಂದ್ರೆ ಹನುಮಂತ ಮಾತ್ರ ಯಾಕಂದ್ರೆ ಹನುಮಂತನಿಗೆ ಎಲ್ಲಿದ್ರು ರಾಮನ ಮೇಲೆ ಕಂಡು ಆ ಪರಮಾತ್ಮ ಏನ್ ಮಾಡ್ತಾನೆ ಅಂತ ನೋಡುವ ಬೇರೆ ದೃಷ್ಟಿಯೇ ಇಲ್ಲ ಅವನಿಗೆ ರಾಮಚಂದ್ರ ಕಲ್ಲನ್ನು ಮೆಲ್ಲ ಎತ್ತಿಕೊಂಡು ಸಮುದ್ರ ತೀರಕ್ಕೆ ಬಂದು ಇದು ತೇಲಿದ್ರು ಹೇಳೋದು ಬೇಡ ಮುಳುಗಿದ್ರು ಹೇಳೋದು ಬೇಡ ಅವನು ಪರೀಕ್ಷೆ ಮಾಡಿಕೊಳ್ಳೋಣ ಅಂತ ಈ ಲೀಲೆ ಮಾಡಲಿಕ್ಕಾಗಿ ತಂದ ಕಲ್ಲನ್ನು ಈ ಕೈಯಿಂದ ಎತ್ತಿ ಬಿಟ್ಟು ರಾಮನು ಕೈಯಿಂದ ಆ ಕಲ್ಲು ಜಾರಿತೋ ನೀವು ಧೊಳ್ಳುಮಂತ ಮುಳುಗೋಯ್ತು ಆಗ ಆಂಜನೇಯ ಹೇ ಸುಗ್ರೀವಾದಿಗಳೇ ನೋಡಿ ರಾಮ ಹಾಕಿದ ಕಲ್ಲು ಮುಳುಗಿತು ಮುಳುಗಿತು ಅಂತ ಮುಡಿದಾಡ ರಾಮದೇವರಿಗೆ ಕೊಂಚ ಸಿಟ್ಟು ಬಂದು ಹಾಗೆ ಮಾಡಿಕೊಂಡ ಆಂಜನೇಯ ಯಾಕೆ ನೆಗದಾಡ್ತಿ ಜಿಗದಾಡ್ತಾ ಕಲ್ಲು ಮುಳುಗಿತು ಅಂತಲೇ ನಾನದ ಮುಳುಗಬೇಕಂತಲೇ ಹಾಕಿದ್ದೆ ಅಂದ ಶ್ರೀರಾಮ ಹಾಗಾ ನೀನೇ ಹೇಳುತ್ತಾನ ಪ್ರಭು ನಾವೆಲ್ಲ ನಿನ್ನ ನಿಂದೆ ಮಾಡುವವರೇ ನಿನ್ನ ಮಹಿಮೆಯನ್ನ ಆ ಈ ಕಪಿಗಳಿಗೆ ನಾನು ತಿಳಿಸಬೇಕು ರಾಮಚಂದ್ರ ಶ್ರೀರಾಮಾಂತರ ಏನು ನಿನ್ನ ನಾಮ ಬರೆದು ಹಾಕಿದ್ದೇವೆ ಆ ಕಲ್ಲುಗಳು ನೀರಿನಲ್ಲಿ ಸಮುದ್ರದಲ್ಲಿ ತೇಲಿದ್ದರಲ್ಲಿ ಏನು ಆಶ್ಚರ್ಯ ಇಲ್ಲ ಯಾಕೆ ಜಗತ್ತಿಗೆ ನಿನ್ನ ನಾಮ ಆಧಾರ ನೀನು ಬೇರೆಯಲ್ಲ ನಿನ್ನ ನಾಮ ಬೇರೆಯಲ್ಲ ನಿನ್ನ ನಾಮವೇ ನಿನ್ನಷ್ಟೇ ಶಕ್ತಿ ಉಳ್ಳದ್ದು ಆದ್ರಿಂದ ಆ ಸೇತುವೆ ನಿಂತಿದೆ ಈಗ ನೀನೇ ರಾಮ ಒಂದು ಕಲ್ಲನ್ನು ಎತ್ತಿಕೊಂಡೆ ಆ ಕಲ್ಲನ್ನು ಕೈ ಬಿಟ್ಟೆ ಅದು ಮುಳುಗಿತು ಇದ್ರಲ್ಲಿ ಆಶ್ಚರ್ಯ ಇಲ್ಲ ಯಾಕೆ ಅದು ಮುಳುಗಿತು ಯಾಕಂದ್ರೆ ಅದಕ್ಕೆ ಯಾರು ಆಧಾರ ಇಲ್ಲ ನೀನೇ ಕೈ ಬಿಟ್ಟಿದ್ದಿ ದೇವರು ಕೈ ಬಿಟ್ಟು ಮುಳುಗಿತಾರೋ ಮುಳುಗೋದೆ ಆದ್ರಿಂದ ಇದೆಲ್ಲ ನಡೆದದ್ದು ನಿನ್ನ ವಿಶೇಷವಾದ ನಾಮದ ಬಲದಿಂದ ಅನ್ನುವುದು ಈ ಕಪಿಗಳಿಗೆ ತಿಳಿಯಬೇಕು ಅಂತ ಆಂಜನೇಯ ಕೊಡುಗಾಡ್ತಾರೆ ದೇವರು ಮಾಡೋ ಒಂದು ಕೆಲಸವು ಮೋಘವಲ್ಲ ಅಮೋಘ ಇರುತ್ತದೆ ಇಂಥ ಘಟನೆ ನಡೆದ ಕ್ಷಣವೇ ದಂಡು ನಡೆಯಿತ ಪ್ರಕಾರ ರಘುರಾಮಚಂದ್ರನ ಯಾವ ನಾಮ ಚಿಂತನೆ ಮಾಡ್ತಾ ಆ ರಾಮನಾಮದ ಗುಣಗಾರ ಮಾಡ್ತಾ ರಾಮ್ ರಾಮ್ ರಾಮಕ್ ಮುಂದಕ್ಕೆ ಹೋಗ್ತಾ ಜಯ ಜಯ ಜಯ ರಘು ರಾಮ ದೇವ ಜಯ ಜಯ ಜಯ ರಘು ರಾಮ ಜಯ ಸೀತಾರಾಮ ಸೀತಾರಾಮ ಭಯ ಘೋರಭವಾ ಕಮಟ ಬಿರಿತಂತೆ ಬಿರಿಯದಂತೆ ದಿಗದಂತೆಗಳು ದಿಕ್ಕು ತಪ್ಪಿದಂತೆ ಮೇರು ಪರ್ವತವೇ ಬೇರು ಸಹಿತ ಕಿತ್ತು ಬರುತ್ತದೋ ಎಂಬಂತೆ ಅವರ ಆ ಭೂಮಿ ನಡುಗುತ್ತಾ ಇದೆ ಏಕೆ ಪ್ರಕಾರ ಸುವೇಲಾದ್ರಿ ಪರ್ವತವನ್ನು ಬಂದು ಚಂದ್ರನ ಬೆಳದಿಂಗಳಲ್ಲಿ ರಘುರಾಮಚಂದ್ರ ಆ ಸುವೇಲಾದ್ರಿ ಪರ್ವತ ಶಿಖರವನ್ನು ಏರಿಸಿಕೊಳ್ತಿದ್ದಾರೆ ಇಲ್ಲಿ ಸಮುದ್ರ ದಡದಲ್ಲಿ ರಾಮ ಸೇತು ಕಟ್ಟಲಿಕ್ಕೆ ಪ್ರಾರಂಭ ಮಾಡುವ ಮೊದಲೇ ಒಂದು ಅದ್ಭುತವಾದಂತಹ ಸನ್ನಿವೇಶವು ಉಂಟಾಗ್ತದೆ ರಾಮಾಯಣದಲ್ಲಿ ಬೇರೆ ಬೇರೆ ಸನ್ನಿವೇಶಗಳುಂಟು ಅವುಗಳನ್ನು ತಾತ್ವಿಕವಾಗಿ ನಾವು ಅನುಸಂಧಾನ ಮಾಡಬೇಕು ಇತ್ತ ರಾವಣ ದೊಡ್ಡ ಸಭೆ ಸೇರಿದ್ದಾರೆ ಸಮುದ್ರ ತೀರಕ್ಕೆ ಬಂದಿದ್ದೇನೆ ಸೇನೆ ಅಂತ ಆ ಸೇರಿದಂಥ ಸಭೆಯಲ್ಲಿ ಮುಂದೆ ನಾವು ಏನು ಮಾಡಬೇಕು ಅಂತೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ವಿಚಾರ ಮಾಡ್ತಾ ಇದ್ದಾರೆ ಹಾಗಲ್ಲಿ ಇಂದ್ರಜಿತ್ತು ಮೊದಲಾದವರೆಲ್ಲ ರಾಮ ಬರಲಿ ಅವ್ರನ್ನ ನಾಶ ಮಾಡೋಣ ಸೀತೆಯನ್ನು ಬಲಾತ್ಕಾರವಾಗಿ ಪಡೆಯಬೇಕು ಅಂತ ಹೇಳ್ತಾರೆ ಆದರೆ ಸರಿಯಾದ ಮಾತನ್ನು ಹೇಳಿದವ ವಿಭೀಷಣ ಒಪ್ಪನೆ ಆ ವಿಭೀಷಣ ಎದ್ದು ನಿಂತ ಹೇಳ್ತಾನೆ ಅಣ್ಣ ಕೇಳಿ ತಗಳ ಮಾತಿನ ಬಣ್ಣ ನಗಳಂತೀರದೇ ಇವ್ರ ಮಾತು ಕೇಳಬೇಡ ಂತಹ ರಾವಣ ಮೂರ್ಖ ನನ್ನ ತಮ್ಮನಾಗಿ ಶತ್ರುವ ರಾಮನ ಹೊಗಳ ಇವನನ್ನು ಹೊರಕ್ಕೆ ತಳ್ಳಿಬಿಡಿಯಲ್ಲಿ ನೂಕಿ ಅಂತ ವಿಭೀಷಣ ಪ್ರಿಯವಾಗಿರತಕ್ಕಂಥ ಮಾತನ್ನು ಹೇಳುವರು ತುಂಬಾ ಮಂದಿ ಇದ್ದಾರೆ ಆದರೆ ಅಪ್ರಿಯವಾದರೂ ಸತ್ಯವಾದ ನಿನ್ನ ಮುಂದೆ ಹೇಳುತ್ತಾ ಇದೆಯ ನಾನು ನಿನ್ನ ತಮ್ಮನಾದ ಕಾರಣ ನಿನ್ನನ್ನು ಹೋಗು ಹೊರಗೆ ಅಂತ ಈ ಪ್ರಕಾರ ತಿರಸ್ಕಾರ ಮಾಡ್ತೀಯಲ್ಲ ಈ ಪೌಲಸ್ಯ ವಂಶವನ್ನು ಉಳಿಸಿರುವ ಸ್ಕಲವಾಗಿ ನಾನು ಎಲ್ಲವನ್ನು ತೆರಿಸಿ ಹೋಗ್ತೀನಿ ನನಗೆ ಈ ರಾಜ್ಯವಾಗಲಿ ಈ ಭಕ್ತಸು ಭಂಡಾರವಾಗಲಿ ಯುವರಾಜ ಪದವಿಯಾಗಲಿ ಯಾವುದರಲ್ಲ ಆಸೆ ಇಲ್ಲವೆಂಬುದಾಗಿ ಯಾರು ನನ್ನ ಜೊತೆಗೆ ಬರ್ತಾರೋ ಅವರು ಹೊರಡಿ ಅಂತ ಕರೆದಾಗ ಅವರ ನಾಲ್ಕು ಮಂದಿ ಮಂತ್ರಿಗಳು ಜೊತೆಗೆ ಹೊರಟಂತೆ ವಿಭೀಷಣನ ಜೊತೆಗೆ ನಾಲ್ವರು ಮಂತ್ರಿಗಳ ಜೊತೆಗೆ ಹೊರಡುವಾಗ ಆ ಲಂಕೆಯ ಪಂಚ ಪ್ರಾಣವೇ ಹೋದಂತಾಯಿತು ನೇರವಾಗಿ ಬರ್ತಾನೆ ವಿಭೀಷಣ ಎಲ್ಲವನ್ನು ತೆರಿಸಿ ತನ್ನ ತಾಯ್ನಾಡಿಗೆ ವಂದಿಸಿ ಸಮುದ್ರ ತೀರದಲ್ಲಿ ಬಂದಾಗ ಮೊದಲು ಅವನನ್ನು ಸ್ವಾಗತಿಸಿರತಕ್ಕಂಥ ಹನುಮಂತ ಆಂಜನೇಯ ಸ್ವಾಗ ಯಾಕೆಂದರೆ ಯಾವುದೇ ಸಾಧಕನಿಗೆ ರಾಮನ ಕೃಪೆಯಾಗಬೇಕಾದ್ರೆ ಮಧ್ಯ ಹನುಮಂತನ ಯಾವ ವಿಶೇಷವಾಗಿರತಕ್ಕಂಥ ಅನುಗ್ರಹವಾಗಬೇಕು ವಿಭೀಷಣ ಆಂಜನೇಯನ ಕಂಡು ವಂದಿಸ್ತಾನೆ ಅವನನ್ನು ಸ್ವಾಗತಿಸಿ ರಾಮನ ಬಳಿ ಕರೆತರುವಾಗ ವಿಭೀಷಣನಿಗೆ ಒಂದು ಮನಸ್ಸಿನ ಸಂದೇಹ ಬರುತ್ತದೆ ಈಗ ರಾಮನನ್ನು ಸ್ವೀಕಾರ ಮಾಡ್ತಾನೋ ಇಲ್ವೋ ಇದೇ ಸಂದೇಹ ನನ್ನ ನೋಡಿದ ಅಕ್ಷಣ ಪ್ರೇಮದಿಂದ ಬಾರೋ ಮಿತ್ರ ಅಂತ ಕರೆವನೋ ಕರೀಬಹುದು ನನ್ನಲ್ವೇ ಎನ್ನೋಡಾನೆ ಬೆರೆವನೋ ಬಾರೋ ಬಾರೋ ಅಂತ ಹಸುರು ಕುಲದವನ ನನ್ನ ಜೊತೆ ಬರೀತಾನೋ ಸುಖ ಅಮೃತ ಗರೆವಾನೋ ಒಳ್ಳೆ ಮಾತನ್ನಾಡಿ ನನ್ನ ಕಿವಿಗಾದ ಉಂಟು ಮಾಡ್ತಾನೋ ಅಥವಾ ರಾವಣನ್ನ ತೊರೆವನು ಸಾಧಕರಿಗೆ ಸಂಶಯ ಬರೋದಿಲ್ಲ ದೇವರ ಕುರಿತು ಸಂದೇಹ ಬರ್ತದೆ ನನ್ನಲ್ಲಿ ಅಪರಾಧವಿದೆ ಏನೋ ಅಂತ ತಿಳ್ಕೊಂಡು ಬರ್ತಾನೆ ಒಂದೇ ಒಂದು ಮನಸ್ಸಿಗೆ ಕಾಣಿಸ್ತದೆ ರಾಮ ನಿಮಗೆ ಪರಸ್ಪರ ಭ್ರಾತೃ ಪ್ರೇಮ ಉಳ್ಳವರು ಅಣ್ಕಮ್ಮಂದ್ರು ನಾನು ಭ್ರಾತೃ ದ್ರೋಹಿ ಆಗಿ ಬಂದಿದ್ದೇನೆ ಅಣ್ಣು ಬಿಟ್ಟು ಬಂದಿದ್ದೇನೆ ಈಗ ನಾನು ಬಳಿಗೆ ಬಂದಾಗ ಭ್ರಾತೃದ್ರೋಹಿ ಆದ್ರೆ ನೀನು ನನ್ನ ಬಳಿಗೆ ಬರಬೇಡ ಅಂತ ಹೇಳಿದ್ರೆ ನಾನು ಎಲ್ಲಿ ಹೋಗಲಿ ಅಂತ ವಿಭೀಷಣಿಗೆ ಒಂದು ವಿಧವಾದ ಸಂದೇಹ ಆಗ ಆಂಜನೇಯ ಸ್ವಾಮಿ ಕರ್ಕೊಂಡು ಬರ್ತಾನೆ ವಿಭೀಷಣ್ಣನ ರಾಮನ ಬಳಿ ಈಗ ರಾಮಚಂದ್ರನ್ನು ನೋಡಿದ ಕ್ಷಣ ವಿಭೀಷಣಿಗೆ ಸಂದೇಹ ದೂರ ಯಾಕಂದ್ರೆ ರಾಮನ ಎಡಬಲದಲ್ಲಿ ಒಂದು ಕಡೆಯಲ್ಲಿ ಸುಗ್ರೀವನ್ ನಿಂತಿದ್ದಾನೆ ಇನ್ನೊಂದು ಕಡೆಯಲ್ಲಿ ಲಕ್ಷ್ಮಣನಿದ್ದಾನೆ ಇವರಿಬ್ಬರು ನೋಡಿದ ಕ್ಷಣ ವಿಭೀಷಣನ ಮನಸ್ಸು ಕುಣಿದಾಡಿಬಿಡ್ತು ಯಾಕಂದ್ರೆ ರಾಮಚಂದ್ರ ಈಗಾಗಲೇ ಇಬ್ಬರು ಭ್ರಾತೃದ್ರೋಹಿಗಳನ್ನ ಹತ್ರ ಇಟ್ಕೊಂಡಿದ್ದಾರೆ ಒಬ್ಬ ಸುಗ್ರೀವ ಅಣ್ಣನಾದ ವಾಲೆಯನ್ನು ಇನ್ನೊಬ್ಬ ಆ ಲಕ್ಷ್ಮಣ ಭರತ ಪಾದುಕೊಂಡು ಹೋಗ್ಲಿಕ್ಕೆ ಬಂದಾಗ ಅವನು ಕೊಲ್ಲುತ್ತೇನೆ ಅಂತ ಹೇಳಿದವ ಅಂದ್ಮೇಲೆ ರಾಮ ಈಗಾಗಲೇ ಇಬ್ರು ಭ್ರಾತೃದ್ರೋಹಿಗಳು ಇಟ್ಕೊಂಡಿದೆಯಲ್ಲ ನಾನೊಬ್ಬ ಹೆಚ್ಚಾಗುತ್ತೇನೆ ನನಗೆ ಶರಣ ಬಂದವರ ದೋಷನ ಎಣಸ್ತೀಯ ಮುಂತಂದು ನಿಲ್ಲಿಸಿದ್ದಾರೆ ಕೈಕಾಲಲ್ಲಿ ಬಿಗಿದಿದ್ದಾರೆ ಸೆರೆ ಹಿಡುತ್ತಂದ ಅವರು ಸೆರೆ ಹಿಡಿದ್ರೂ ದುಃಖ ವಿಭೀಷಣಿ ಯಾಕೆಂದ್ರೆ ನನ್ನನ್ನುವರು ಬಂಧಿಸಿದ್ದಾರೆ ಎಲ್ಲಿ ತಗೊಂಡು ಹೋಗ್ತಾರೆ ನನ್ನ ರಾಮನ ಹತ್ರ ಕರ್ಮಕೊಂಡು ಹೋಗ್ತಾರೆ ಹಾಗಾದ್ರೆ ಭಗವತ್ ಭಕ್ತರ ಬಂಧನಕ್ಕೆ ನಾವು ಸಿಕ್ಕಿದ್ರೆ ಆ ಭಕ್ತರು ನಮ್ಮನ್ನು ದೇವರ ಹತ್ರ ಕರ್ಕೊಂಡು ಹೋಗ್ತಾರೆ ಆ ರಾಮನ ನಿಲ್ಲಿಸಿದ್ದಾರೆ ಓ ಶತ್ರುವಿನ ತಮ್ಮಯ್ಯವ ಏನ್ ಮಾಡಕ್ ವಿಭಿಕ್ಕನ್ನು ಏನ್ ಮಾಡಬೇಕು ಅಂತ ಕೇಳುವಾಗ ಒಬ್ಬೊಬ್ಬರು ಒಂದೊಂದು ಥರ ಹೇಳಿದ್ರೆ ಆಂಜನೇಯ ಮಾತ್ರ ಮಿತ್ರ ಲಾಭ ಬಹಳ ದೊಡ್ಡ ಲಾಭ ಇವನು ಸ್ವೀಕಾರ ಮಾಡಬೇಕು ಅಂತ ಅಲ್ಲಿ ಭಗವಂತ ಹೇಳಿದ ಮಾತು ಸಕೃದೇವ ಪ್ರಪನ್ನಯ ಚಯಾಚತೆ ಚಾಚೇ ಅಭಯಂ ಸರ್ವಭೂತ ರಾಮ ನಿನ್ನ ಮಾತ್ರ ಯಾರ ಶರಣ ಬರುತ್ತಾರೋ ಅವರನ್ನು ಕಾಪಾಡುವ ಅವ್ರು ಯಾರೇ ಇರಲಿ ಎಂಬುದಾಗಿ ವಿಭೀಷಣನ ಬಳಿ ಕರೆದು ನೀನು ನನ್ನ ತಮ್ಮನಾದ ಭರತನಿಗೆ ಸಮಾನಾಂತ ಪ್ರೇಮದಿಂದ ಕರೆಯುತ್ತಾನೆ ಸುಗ್ರೀವಿನಿ ಸ್ವಲ್ಪ ಬೇಸರ ಆಯಿತು ಯಾಕಂದ್ರೆ ಇದೆಯಲ್ಲ ಭಕ್ತಿಯಲ್ಲಿ ಸಾತ್ವಿಕ ಸ್ಪರ್ಧೆ ರಾಮ ಹಿಂದೆ ನೀನು ವಾಲಿಯಿಂದ ನಾನು ನೊಂದಾಗ ನನ್ನನ್ನು ಒಪ್ಪಿಕೊಂಡು ಮಾಡುವಾಗ ನೀನು ತಮ್ಮನಾದ ಭರತನ ಹಾಗೆ ನನಗೂ ಹೇಳಿದ್ದಿ ಈಗ ಇವನಿಗೂ ಹೇಳ್ತೀಯ ಇನ್ನು ಯಾರ್ಯಾರಿಗೆಲ್ಲ ಹೇಳಿದ್ಯೋ ನಿನಗೀಗೆ ಹೇಳೋದೇ ಅಭ್ಯಾಸವೋ ಏನು ಇಲ್ಲವಾದ್ರೂ ಒಮ್ಮೆ ನನಗೆ ಹಾಕಾದ್ರೆ ಇವನಿಗೆ ಹ್ಯಾಂಗೆ ಕರೀತಿ ರಾಮ ಜಗದಭಿರಾಮ ಎಲ್ಲರಿಗೂ ಸೇರಿದ ರಾಮ ಇದು ಸುಗ್ರೀವನ್ ತಿಳಿದಿರಲಿಲ್ಲ ಜೊತೆಯಲ್ಲಿ ರಘುರಾಮಚಂದ್ರ ಹೇಳ್ತಾನೆ ವಿಭೀಷಣ ನಿನಗೆ ಲಂಕೆಯ ಪಟ್ಟ ಕಟ್ಟಿದ್ದೇನೆ ಅಂತ ಇನ್ನು ಯುದ್ಧವೇ ಪ್ರಾರಂಭ ಆಗಲಿಲ್ಲ ರಾವಣವಧಿಯೇ ಆಗಲಿಲ್ಲ ವಿಭೀಷಣಿಗೆ ಮೊದಲೇ ಪಟ್ಟ ಕಟ್ಟಿದ ಆಗ ಒಂದು ಸಂದರ್ಭ ಸಿಕ್ತು ನೋಡಿ ಸುಗ್ರೀವನು ಜಾಂಬೂವ್ರ ಹತ್ರ ಹೇಳ್ತಾನೆ ನೀವು ಸ್ವಲ್ಪ ರಾವಣಿಗೆ ಹೇಳಬೇಕು ಇನ್ನು ಯುದ್ಧವೇ ಪ್ರಾರಂಭ ಆಗಲಿಲ್ಲ ಸೋಲು ಗೆಲುವುಗಳು ನಿರ್ಣಯ ಇಲ್ಲ ಈಗಲೇ ವಿಭೀಷಣಿಗೆ ಪಟ್ಟ ಕಟ್ಟಿದೆ ಅಂತ ಹೇಳ್ತಾನೆ ರಾವಣನು ರಾಮ ಕೊಲ್ತಾರೆ ಇದರ ಸಂದೇಹ ಇಲ್ಲ ನನಗೂ ಸಂದೇಹ ಇಲ್ಲ ಆದರೆ ನಾಳೆಯಲ್ಲಿ ಆದರೂ ಯುದ್ಧ ಮಧ್ಯದಲ್ಲಿ ರಾವಣನಿಗೆ ಸದ್ಬುದ್ಧಿ ಬಂದು ವಿಭೀಷಣ ಹಾಗೆ ರಾವಣನು ಶರಣು ಬಂದ್ರೆ ಅವನಿಗೇನು ಕೊಡ್ತಾನಂತೆ ರಾಮ ಅವನ ಲಂಕೆ ತೆಗೆದು ಇವ್ನಿಗೆ ಕೊಡ್ತೇವೆ ಅಂತ ಹೇಳಿದ್ನಲ್ಲಿ ಈಗ ರಾವಣ ಶರಣು ಬಂದ್ರೆ ಏನ್ ಮಾಡ್ತಾನೆ ಇದನ್ನು ಸ್ವಲ್ಪ ನೀವು ರಾಮಚಂದ್ರನಿಗೆ ಹೇಳಬೇಕು ಅಂತ ಜಾಂಬವ್ರ ಹೇಳಿ ಕಳಿಸ್ತಾನೆ ಯಾಕಂದ್ರೆ ಈಗಲೂ ನೋಡಿ ಯಾವುದೇ ಒಂದು ಕೌಟುಂಬಿಕ ಸಮಸ್ಯೆ ಬಂದಾಗ ಈ ಮುದುಕರನ್ನು ಮುಂದೆ ಮಾಡೋ ಯಾಕಂದ್ರೆ ಯಜಮಾನರು ಇದ್ದಾರೆ ಅವ್ರು ನೋಡ್ಕೊಳ್ಳಿ ಅಂತ ಮುಂದೆ ಮಾಡೋ ಹಾಗೆ ಜಾಂಬವರನ್ನು ಮುಂದಕ್ಕೆ ಕಳಿಸಿದ ಜಾಂಬವರಿಗೆ ಸಂತೋಷ ನನ್ನ ಮಾತು ರಾಮ ಕೇಳಿದರೆ ನನಗೆ ದೊಡ್ಡ ಸ್ಥಾನಮಾನ ಬರುತ್ತದೆ ಕೇಳದಿದ್ದರೆ ತಮ್ಮ ಸ್ವರೂಪ ನಮಗೆ ಇದ್ದಿದ್ದೇ ಇದೆಯಲ್ಲ ಹೇಳೋದು ಹೇಳೋಣ ಎಂಬುದಾಗಿ ಜಾಂಬೂರು ಮುಂದಕ್ಕೆ ಬಂದು ಹೇಳ್ತಾನೆ ರಾವಣ ಶರಣು ಬಂದರೆ ರಾಮ ಏನು ಕೊಡ್ತೀವಿ ಅವ್ರ ಲಂಕೆ ವಿವೇಚನೆ ಕೊಟ್ಟಿಯಲ್ಲ ರಾವಣ ಶರಣು ಬಂದರೆ ಅಂಬಾಗಲೇ ರಾಮನ ಲೋಕ ಗಂಭೀರವಾಗ ಇದನ್ನು ನೋಡಿ ಜಾಂಬೂರಿಗೆ ಭಯವಾಗಿಬಿಡ್ತು ರಾವಣ ಶರಣು ಬಂದರೆ ಅವನಿಗೇನು ಕೊಡ್ತೀನಿ ಅಂತ ಸುಗ್ರೀವ ಹೇಳ್ತಾನೆ ಎಂದ ನಾ ಹೇಳ್ತೇನೆ ಅಂತ ಹೇಳ ಸುಗ್ರೀವ ಹೇಳ್ತಾನೆ ಅಲ್ಲಿ ರಾಮಚಂದ್ರ ಹೇಳ್ತಾನೆ ಒಂದು ವೇಳೆ ನನ್ನ ಸತಿಯನ್ನು ಅಪಹಾರ ಮಾಡಿದ ಲೋಕ ಕಂಠಕನಾದ ರಾವಣನೇ ರಾಮಾನನೇ ಶರಣು ಅಂತೂ ಬಂದರೆ ಅವನು ಯಾವ ಅಪರಾಧವೂ ಎಣಿಸದೆ ಅವನ ಲಂಕೆಯನ್ನು ವಿಭೀಷಣಿ ಕೊಟ್ಟದ್ದಕ್ಕಾಗಿ ಈಗ ಹದಿನಾಲ್ಕು ವರ್ಷ ಮುಗಿಯುತ್ತಾ ಬರುತ್ತದೆ ನಾನು ಅಯೋಧ್ಯೆಗೆ ಹೋಗ್ತಾ ಇದ್ದೇನೆ ಅಯೋಧ್ಯೆ ಅಧಿಕಾರ ನನಗೆ ಬರುತ್ತದೆ ಆ ಅಯೋಧ್ಯೆಯ ಸಿಂಹಾಸನವನ್ನು ರಾವಣಿಗೆ ಬಿಟ್ಟು ಕೊಟ್ಟು ಹೀಗೆ ಹೇಳುವಾಗ ಎಲ್ಲ ಕವಿಗಳು ರಾಮನ ಚರಣದಲ್ಲಿ ಹೊರಳಾಡಿದಂತೆ ದಯಾಮಯ ನಿನಗೆ ಯಾರದೇನಾದರೂ ದ್ವೇಷ ಉಂಟೆ ರಾವಣನಿಗೆ ಕೊಟ್ಟು ಪದವಿ ಎಂಬಾಗ ಶರಣು ಬಂದ ಭಕ್ತನನ್ನು ಭಕ್ತ ವಾತ್ಸಲನೆ ಈ ಭಕ್ತ ವಾತ್ಸಲ್ಯ ಇನ್ಯಾರಿಗಿದೆ ಎಂಬುದಾಗಿ ರಾಮನನ್ನೆಲ್ಲ ಕೊಂಡಾಡ್ತಾ ಇದ್ದಾರೆ ವಿಭೀಷಣನ ಜೊತೆಯಲ್ಲಿಟ್ಟುಕೊಂಡು ಆ ಸುವೆರಾತ್ರಿ ಪರ್ವತದ ಕಡೆಗೆ ಬರುವಾಗ ರಾವಣ ತನ್ನ ಮಂತ್ರಿಗಳನ್ನ ಸೇರಿ ಸುಖ ಸಾರಣರತಕ್ಕಂಥವರನ್ನು ಕಳುಹಿ ಆ ಫಲಾಬಲಗಳು ಏನು ಅಂತಿರಲಿ ಸಿದ್ಧತೆಗೊಳಿಸಿದ್ದಾರೆ ಪರ್ವತದ ಈ ದಿಸೆಯಲ್ಲಿ ರಾಮದೇವರು ಕೂತಿದ್ದಾರೆ ಆ ಕಡೆ ಸಿಂಹಾಸನದ ಮೇಲೆ ರಾವಣ ಕೂತಿದ್ದಾರೆ ಬೆಳದಿಂಗಳ ಬೆಳಕಿನಲ್ಲಿ ಪರಸ್ಪರ ಅವಲೋಕನವಾಗ್ತಾ ಬಹಳ ದೂರದಿಂದ ಸಿಂಹಾಸನದ ಮೇಲೆ ಆ ಬಿಳಿಯ ಛತ್ರ ಶ್ವೇತ ಛತ್ರದ ಜೊತೆ ಕೂತಿದ್ದಾನೆ ರಾವಣ ರಾಮನಿಗೆ ಛತ್ರ ಅವನಿಗೆ ಆಕಾಶವೇ ಛತ್ರ ಪರಮಾತ್ಮ ದೇವರಿಗೆ ಭೂಮಿಯೇ ತಾನೆ ಆಕಾಶವೇ ತಾನೆ ಮಂಟಪ ಅವನಿಗೆ ಎಲ್ಲವೂ ಕೂಡ ಅಂತಹ ವಿಶ್ವರೂಪನಲ್ವೇವ ಆದ್ರೆ ಸುಗ್ರೀವನಿಗೆ ಮಾತ್ರ ಸಿಟ್ಟು ಬಂತು ನಮ್ಮ ರಾಮ ಬರಿಯ ನೆಲದಲ್ಲಿ ಕೂತಿದ್ದಾಗ ಇವನ್ ಕಿರೀಟಧಾರಿಯಾಗಿ ರಾವಣ ಅಲ್ಲಿ ಕೂತಿದ್ದಾರಲ್ಲ ಅಂತ ಇನ್ನೂ ಯುದ್ಧ ಸಾರುವ ಮೊದಲೇ ಆ ಕುತೂಹಲ ನೋಡಿ ಆ ಕಪಿರಾಜನಿಗೆ ನಮ್ಮ ರಾವಣಗ ಅವಮಾನವಾಗುತ್ತೆ ಅಂತ ಒಂದೇ ನೆಗೆತಕ್ಕ ನೆಗೆದು ಹೋಗಿ ಆ ರಾವಣನ ಹತ್ತು ಕಿರೀಟಗಳ ಹತ್ತು ತಲೆಯ ಕಿರೀಟವನ್ನು ಕೊಡುತ್ತ ಒದ್ದು ಅವನ ಮೂಗಿಗೆ ಮೈಗೆಲ್ಲ ಪರಿಸಿ ಖಾಯ ಮಾಡಿ ಹಿಂದಕ್ಕೆ ಬಂದುಬಿಟ್ಟು ಸುಗ್ರೀ ಅಪಮಾನಿತನಾಗಿ ರಾವಣ ಹೋದಾಗ ರಾಮಚಂದ್ರಗಳ ಕಾಲ ಸುಗ್ರೀವ ಕಪಿಗಳ ರಾಜನೇ ನೀನು ಹೀಗೆ ಮಾಡಿದರೆ ಉಳಿದ ಕಪಿಗಳು ಏನು ಮಾಡ ಸಾಮ ದಾನ ಭೇದ ದಂಡಗಳಿಂದ ಕ್ಷತ್ರಿಯರು ಯುದ್ಧದ ನಿಯಮವನ್ನು ಪಾಲಿಸಬೇಕು ನಾವು ಯಾರನ್ನು ಶತ್ರು ಅಂತ ನೋಡಲೇಬಾರದು ಆದ್ದರಿಂದ ಮೊದಲು ಅಂಗದನನ್ನು ಕಳುಹಿ ಸಾನವನ್ನು ಇನ್ನೊಮ್ಮೆ ಸಾರಿ ಆ ಒಪ್ಪದೇ ಇದ್ರೆ ಬಳಿಕ ಬೇರೆ ಯಾವ ಕ್ರಮಗಳನ್ನು ಕೈಕೊಳ್ಬೇಕು ನೀನು ಈಗ ಮಾಡಿ ತಪ್ಪಾಯಿತು ಅಂದರೆ ತನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳಿದ್ದಾನೆ ಆ ಬಳಿಕ ಅಂಗದನನ್ನು ಕರೆದು ಅವನ ಬಳಿಯಲ್ಲಿ ಸಂದೇಶವನ್ನು ಕಳಿಸುತ್ತಾನೆ ಆಗ ಅಂಗದನಿಗೆ ಬಹಳ ಆನಂದವಾಗ್ತದೆ ರಾಮ ಇಲ್ಲಿ ಹನುಮಂತ ಇದ್ದಾನೆ ಜಾಂಬುವರಿದ್ದಾರೆ ಸುಗ್ರೀವರಿದ್ದಾರೆ ಎಂತೆ ಅವರು ಯಾರನ್ನು ಕರೆಯಿದೆ ಯೋಗ್ಯತೆಯಲ್ಲಿಯೂ ವಯಸ್ಸಿನಲ್ಲಿಯೂ ಚಿಕ್ಕವನಾದ ನನ್ನನ್ನು ಕರೆದು ಹೋಗುವಂತೆಯಲ್ಲ ಯಾಕೆನೋ ನಂಗದ್ರಿಗೆ ಅರ್ಥ ಆಯಿತು ನಮ್ಮ ತಂದೆ ಸಾಯುವಾಗ ನನ್ನ ಮಗನ ಕೈಯಲ್ಲಿ ಸೇವೆ ಪಡೆಯಬೇಕು ಅಂತ ವಾಲಿ ಬೇಡಿದ್ವಿ ನಲ್ವೇ ಯಾರು ಬೇಡಿದ್ವಿ ಅರ್ಥ ಆಗೋದು ಅದಕ್ಕಾಗಿ ನನ್ನ ತಂದೆಯನ್ನು ಕ್ಷಮಿಸಿ ಈಗ ಆ ಸೇವೆ ಮಾಡುವ ಭಾಗ್ಯ ನನಗೆ ರಾಮಚಂದ್ರ ಕೊಟ್ಟಿದ್ದ ಮಾತ್ರ ರಾಮ ಇನ್ನು ಮುಂದೆ ನಿನ್ನ ಚರಿತ್ರೆಯನ್ನು ವರ್ಣನೆ ಮಾಡುವಾಗ ಅದರ ಜೊತೆಗೆ ಈ ಅಂಗದ ಅಂಬ ಕೋತಿ ಹೆಸರು ಬರಬೇಕು ನೀನು ಸಂಕಲ್ಪ ಮಾಡಿರಬೇಕೆಂಬುದಾಗಿ ನಿನ್ನ ಅನುಗ್ರಹವಾದ ಬಳಿಕ ಭಯದೇನು ಎಂಬುದಾಗಿ ಅಂಗದ ಒಂದೇ ನಗತಕ್ಕೆ ಹೋಗ್ಬಿಡ್ತಾನೆ ಹೋಗಿ ಲಂಕೆಯಲ್ಲಿ ಇಳಿದನು ಇವನನ್ನು ನೋಡಿದ ಕ್ಷಣ ಸ್ವಾಗತ ಮಾಡೋರಿಲ್ಲ ಎಲ್ರೂ ತಮ್ ತಮ್ಮ ಮನೆಗಳಲ್ಲಿ ಮುಚ್ಚಿ ಹೆದರಿ ಹೆದರಿ ಹೆದರಿ ಓಡ್ತಾ ಇದ್ದಾರೆ ಯಾಕ ಪ್ರಕಾರ ಹಂಗದ್ರಿಗೆ ಅರ್ಥ ಆಗಲಿ ಯಾಕೆ ಇವರು ಓಡ್ತಾ ಇದ್ದಾರೆ ಯಾಕೆ ಓಡ್ತಾ ಇದ್ದಾರೆ ಕೊನೆಗೆ ಅರ್ಥ ಆಯ್ತು ಓಹೋ ಇದು ಆಂಜನೇಯನ ಪ್ರತಾಪ ಆಂಜನೇಯನ ಪ್ರತಾಪ ಇದು ಯಾಕೆ ಅಂತಂದ್ರೆ ಹಿಂದೊಮ್ಮೆ ಬಂದ ಕಪಿ ಲಂಕೆಯನ್ನು ಸುಟ್ಟು ಹೋಗಿದೆ ಈಗ ಅವನೇ ಬಂದ ಹೆದ್ರಿ ಇವರು ಓಡ್ತಾ ಇದ್ದಾರೆ ಅದರಲ್ಲಿ ಕೆಲವರಂತೂ ಹತ್ರ ಬಂದು ಓಡಿದಂತೆ ಬೆದ ಬೆದರಿವಾನರನ ಬಾಲದ ತುದಿಯ ನೀಕ್ಷಿಸಿ ದರು ಬೆದ ಬೆದರಿವಾನ ರ ಬಾಲದ ತುದಿಯ ನೀಕ್ಷಿಸಿ ಕಪಿ ಬದಲನು ಕಪಿ ಬದಲ ಕಬಿಯನ್ನು ನೋಡ್ತಾನೆ ಆ ಬಾಲ ತೂಗಿ ನೋಡ್ತಾರೆ ಬಾಲ ಸುಟ್ಟಿಲ್ಲ ಮೊದಲು ಬಂದಂತ ಕಬಿ ಬಾಲಕ್ ಬೆಂಕಿ ಇಟ್ಟಿದ್ದೇವೆ ಬದಲೆ ನೂತಲಿ ಬೇರೆ ಯಾವುದೋ ಕಪಿ ಮೊದಲನೇದಲ್ಲ ಎಂಬುದಾಗಿ ಮಾತಾಡಿಕೊಳ್ತಾ ಇರುವಂತೆ ರಾವಣ ಅಂಗದನ ಬಳಿಯಲ್ಲಿ ಇಲ್ಲಿ ಯಾರವ ರಾವಣ ಅಂದ್ರೆ ಯಾರು ಒಲಿತ ವೇದಾವತಿಯ ಶಾಪಕ್ಕೆ ಬಲಿಯಾದವನು ಯಾರು ಶ್ವೇತದ್ವೀಪದ ಸ್ತ್ರೀಯರ ಕೈಗೆ ಉಳಿದಂತೆ ಕಚ್ಚಿ ತಪ್ಪಿಸಿಕೊಂಡು ಯಾರು ಶ್ರೀರಾಮಚಂದ್ರ ಇಲ್ಲದೇ ಇರತಕ್ಕಂತಹ ಕಾಲದಲ್ಲಿ ಸನ್ಯಾಸಿ ವೇಷದಿಂದ ಬಂದು ಸೀತಾಮಾತೆಯನ್ನು ಕದ್ದುಕೊಂಡು ಬಂದವನು ಯಾರು ನನ್ನ ತಂದೆಯಾಗಿರತಕ್ಕಂತಹ ವಾಲಿ ನಾನು ಚಿಕ್ಕಂದಲ್ಲಿರುವಾಗ ಒಂದು ಹತ್ತು ತಲೆಯೇ ಹುಳದಂತೆ ತನ್ನ ತನ್ನ ತೊಟ್ಟಿಲಿ ಕಟ್ಟಿದ್ದಂತೆ ರಾವಣ ಅಂತ ಒಬ್ಬನ ಆ ರಾವಣ ಬೇರೆ ಇವನು ಬೇರೆಯೋ ಎರಡೂ ಒಂದೆಯೋ ಇವನು ಯಾರು ಇವನು ಯಾರಂತ ಕೇಳ್ತಾ ಇರುವಾಗ ರಾವಣನ ಪ್ರಹಸ್ತನೇ ಕೇಳ್ತಾನೆ ನೋಡು ಮದದ ಮೂಡಿಯ ಗರ್ವದ ಮಾತನ್ನು ಕೇಳು ಇವನಿಗೆ ಸರಿಯಾದ ಉತ್ತರ ಹೇಳು ಬೃಹಸ್ವನು ಅಂಗದನನ್ನ ಭೇದೋಪಾಯದಿಂದ ತನ್ನವನ್ನ ಹಾಕಿಸಿಕೊಳ್ಳಿ ಪ್ರಯತ್ನ ಮಾಡ್ತಾನೆ ಮತ್ಸಾ ಅಂಗದ ನೀನು ಏನು ಮಾತಾಡಿದರೂ ನಮ್ಮ ಸ್ವಾಮಿಯಾದಂಥ ರಾವಣನನ್ನು ಕ್ಷಮಿಸುತ್ತಾನೆ ಯಾಕೆಂದ್ರೆ ನೀನು ಅವನ ಗೆಳೆಯನಾದ ವಾಲಿಯ ಮಗ ಆ ಶ್ರೀರಾಮ ನಿನ್ನ ತಂದೆಯನ್ನ ಕೊಂದು ಅವನ ಅಧಿಕಾರವನ್ನು ಸುಗ್ರೀವನಿಗೆ ಕೊಡಿಸಿದ್ದಾನೆ ಈಗ ನಮ್ಮ ಒಡೆಯನಾದ ರಾವಣ ಸುಗ್ರೀವನನ್ನು ರಾಮನನ್ನು ಕೊಂದು ಆ ಕಿಶ್ಕಿಂದೆಯ ಪಟ್ಟ ನಿನ್ನ ಕಟ್ಟುತ್ತ ನಿನ್ನ ತಂದೆಯ ರಾಜ್ಯಕ್ಕೆ ನೀವು ಉತ್ತರಾಧಿಕಾರಿ ಆಗ್ತೀ ಅದರಲ್ಲಿ ಭೇದ ಬುದ್ಧಿಯನ್ನು ಕಲ್ಪಿಸುತ್ತಾಳೆ ನಿನಗೆ ರಾಜ್ಯಾಧಿಕಾರ ಕೊಡ್ತೇನೆ ಅಂತ ಈ ಪ್ರಕಾರ ಹೇಳಿ ಅಂಗದನು ಧಿಕ್ಕರಿಸಿ ಹೇಳ್ತಾನೆ ನಮಗೆ ಬೇಕಾಗಿರತಕ್ಕಂಥ ರಾಜ್ಯವಲ್ಲ ರಾವಣನಂಥವರಿಗೆ ಶಿಕ್ಷಕೋಸ್ಕರವಾಗಿ ರಾಮನಾಜ್ಞೆಯಿಂದ ಬಂದವ ನಾನು ನಗು ನಗುತ್ತಾ ಹೇಳ್ತಾನೆ ಬುದ್ಧಿಹೀನ ಯಾಕ ಜಗಳಾಡ್ತಾ ಐತಿ ನಿನಗೆ ತಿಳಿಯುದು ದೊರಕತಕ್ಕಂತಹ ರಾಜ್ಯದ ಅಧಿಕಾರ ಬೇಡ ಅಂತ್ಯ ಅಂಗದ ಚಿಕ್ಕ ವಯಸ್ಸು ನಿನಗೆ ಎಲ್ಲಿಯಾದರೂ ಮೀರಿ ಮುಂದಕ್ಕೆ ಬಂದ್ರೆ ನಿನಗೆ ತೊಂದರೆ ಹಿಂದೆ ಬಂದ ಕಪಿಯನ್ನ ಸುಟ್ಟು ಹಾಕಿದ್ದೇವೆ ಬಾಲಕ ಬೆಂಕಿ ಕೊಟ್ಟು ನೋಡ್ಕೋ ಆಗ ಅಂಗದ ನಗ ಹೇಳಿದನಂತೆ ರಾವಣೇಶ್ವರ ಕಪಿಗಳಲ್ಲಿ ನಮ್ಮಲ್ಲಿ ನಿಯಮ ಇದೆ ಬಾಲದ ತುಂಡು ಹೋದರೆ ಬಾಲತಾನೇ ತುಂಡಾಗಿ ಹೋದರೆ ಅಥವಾ ಇನ್ಯಾವ ರೀತಿಯಲ್ಲಿ ಆದರೂ ಕೊರತೆ ಉಂಟಾದರೆ ಅವರನ್ನು ಕಪಿ ಜಾತಿಯಿಂದ ಹೊರಗಿಟ್ಬಿಡ್ತಾರೆ ನಮ್ಮ ಆಂಜನೇಯನನ್ನ ಇತರ ಕಪಿಗಳು ಸೇರಿಸಲಿಲ್ಲ ಆದ್ರೆ ನನಗೆ ಆಂಜನೇಯ ಬಹಳ ಬೇಕಾದವ ಆ ಬಂಧು ನನಗೆ ಹಿರಿಯವ ನಾನು ಹೇಳಿದೆ ಹನುಮಂತ ನೀನು ನಮ್ಮ ಜಾತಿ ಬಿಟ್ಟು ಹೊರಗೆ ಹೋಗಿದ್ದಿ ನಾನೂ ನಿನ್ನ ಜಾತಿ ಸೇರಬೇಕು ಏನು ಮಾಡಲಿ ಆಗ ಆಂಜನೇಯ ಹೇಳಿದ ಏನು ಮಾಡಬೇಕು ಅಂದರೆ ನಿನ್ನ ಬಾಲ ಸುಡಬೇಕಾಗ್ತದೆ ಆಗ ಮಾತ್ರ ನೀನು ನನ್ನ ಜೊತೆ ಬರಲಿಕ್ಕಾಗ್ತದೆ ಎಂದ ಆಂಜನೇಯ ಎಲ್ಲಿ ಸುಡೋದು ಅಂತ ನಾನು ಕೇಳಿದಾಗ ಲಂಕೆ ಅಂತ ಒಂದು ಊರುಂಟು ಅಲ್ಲಿ ಹೋಗು ಅಲ್ಲಿ ಬಾಲ ಸುಡೋರು ಇದ್ದಾರೆ ಅಂತ ನನಗೆ ಹೇಳಿದ್ದ ಅದಕ್ಕಾಗಿ ನಾನು ಬಂದಿದ್ದೇನೆ ಸ್ವಲ್ಪ ನನ್ನ ಬಾಲವನ್ನು ಸುಟ್ಟು ಆಂಜನೇಯನ ಜಾತಿಗೆ ನನ್ನನ್ನು ಸೇರಿಸಿ ನೋಡಿ ಅಂತ ಆ ಬಾಲವನ್ನು ಸೂಗರಿಸಿ ಅಲಗಾಡಿಸಿ ತೋರಿಸ್ತಾರೆ ತಕ್ಷಣ ಊರೆಲ್ಲ ವರ್ತಮಾನ ಹಬ್ಬಿತ್ತು ನೋಡಿ ಇನ್ನೊಂದು ಕವಿ ಬಂದಿದೆಯಂತೆ ಬಾಲಕ್ ಬೆಂಕಿ ಕೊಡತಾರಂತೆ ಅಂತ ಕೇಳಿದ್ದೇ ಗೊತ್ತು ಸೀರೆ ಹೆಣ್ಣು ಮಕ್ಕಳ ಬಟ್ಟೆ ಬರೀ ಅಡಗಿಸಿಟ್ರಂತೆ ಅಜೋ ಇದ್ರ ಬಾಲಕ್ ಸುತ್ತ ಎಲ್ಲಿ ನಿಂತರೋ ಬೆಂಕಿಯ ದೂರ ಬೈ ನಿರಿಸಿ ಬಂದರು ಎಲ್ಲಾ ವಸ್ತುಗಳು ಅಡಗಿಸಿಬಿಟ್ರಂತೆ ಆಗ ಅಂಗಡಿ ಹೇಳ್ತಾರೆ ನನ್ನನ್ನು ಸುಡೋದೇನು ನಾನೊಂದು ಕಾಲು ಇಲ್ಲಿ ನಡುತ್ತೇನೆ ಈ ಕಾಲು ನೀವು ಅಲುಗಾಡಿಸಿದ್ರೆ ಸಾಕು ಅಂತ ಎಲ್ಲಾ ರಾಕ್ಷಸರು ಬಂದು ಆ ಕಾಲು ಹಿಡಿದು ಗೆಳೆಯುತ್ತಾ ಇರುವಾಗ ಅಂಗದ ಸ್ಥಿರಣ ನಿಂತಿದ್ದಾನೆ ಹೀರಣಂಗದ ಹೀರಣಾಗಿರ್ತಕ್ಕಂಥ ರಾಮನ ಭಕ್ತರನ ಅವನ ಅನುಗ್ರಹವಾದ ಅವನಿಗೆ ಭಯದೇನು ಸಕಲ ಭಯ ನಿವಾರಣ ರಾಮ ಆಗ ಅವನ ಮೈ ಮೇಲೆಲ್ಲ ಬೀಳ್ತಾನೆ ರಾಕ್ಷಸರು ಅಂಗದ ಮೇಲೆ ರಾಕ್ಷಸರು ಕಳಕಿಟ್ರು ಏಕಕಾಲ ಅಂಗದನ ಮೇಲೆ ಆಕ್ರಮಣ ನಡೆಯುತ್ತೇ ಪ್ರಾರಂಭ ಆಗಿದೆ ತಿಳಿಸಲಿಕ್ಕೆ ಒಬ್ಬ ರಾಕ್ಷಸನ ಶವವನ್ನ ಎತ್ತಿ ಅಸೆಯುತ್ತಾನೆ ಅದು ಬಂದು ಯಾವಾಗ ಸೂರ್ಯಲಾದ ಪರ್ವತಗಳು ಬೀಳುತ್ತದೋ ತನ್ನ ಭಕ್ತನ ಮೇಲೆ ಆಕ್ರಮಣ ನಡೆಯುತ್ತದೆ ಅಂತ ಶ್ರೀರಾಮನಿಗೆ ತಿಳಿದಾಕ್ಷಣ ಕಪಿಶೈನ ಕಾಜ್ಞೆ ಕೊಡ್ತಾ ನುಗ್ಗಿ ಲಂಕೆಯಂತಿ ಪ್ರಕಾರ ನಾಲ್ಕು ಕಡೆಯಿಂದ ಕವಿಗಳು ರಾಮನ ಚಿಂತೆ ಮಾಡ್ತಾ ಹೊರಡ್ತಾ ಇದ್ದಾರೆ ರಘುವನ ಗುಣಗಾನ ಮಾಡ್ತಾ ಇದ್ದಾರೆ ಶ್ರೀರಾಮ ನಮಗೆ ಜಯಾಮದಾಗಿ ರಘುರಾಮಚಂದ್ರ ಮಹಾರಾಜಕ್ಕೆ ಪವನಪುತ್ರ ಹನುಮಾನಕ್ಕೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಘುರಾಮ ಸೇನಾ ಸಮೇತವಾಗಿ ಲಂಕೆಯನ್ನ ನುಗ್ಗಿದಂತಹ ಶ್ರೀರಾಮಚಂದ್ರ ಒಳಕ್ಕೆ ಕಾಲಿಡುವಾಗ ತಪಸ್ವಿಯಾಗಿ ಕಾಡಾಡಿಯಾಗಿರಬೇಕಾದ್ರೂ ನಾನು ನಗರ ಪ್ರವೇಶ ಮಾಡ್ತೀನಲ್ಲ ತಪಸ್ವಿಯಾಗಿರ್ಬೇಕು ನೀನು ಅಂತ ಹೀಗೆ ಚಿಕ್ಕಮ್ಮನಾಜ್ಞೆ ಇತ್ತು ದುಷ್ಟ ಸಂಹಾರಕ್ಕಾಗಿ ನಗರ ಪ್ರವೇಶ ಮಾಡಿದರೂ ನಗರದ ಯಾವುದೇ ಭೋಗ ವಸ್ತುವನ್ನು ನಾನು ಕಣ್ಣೆತ್ತಿಯೂ ನೋಡದೆ ಈ ತಪಸ್ವಿಗೆ ಬೇಕಾದಂತಹ ನಿಯಮವನ್ನು ಪಾಲಿಸಬೇಕು ಅಂತ ಒಳಗೆ ಕಾಲಿಟ್ಟ ಕ್ಷಣ ಮೊದಲು ಜ್ಞಾಪಕವಾದುದು ಜಾನಕೀರ್ಣ ಅತ್ರ ಸಾ ಮೃಗಶಾಕ್ಷಿ ಮತ್ಕೃತೆ ಜನಗಾತ್ಮಜ ಪೀಠ್ಯತೆ ಶೋಕ ಸಂತಪ್ತ ಕೃಶಾಸ್ತಂಡಿಲಶಾಯಿ ಇದೆಲ್ಲವೇ ಸೀತಿರು ಠಾವು ಇದಲ್ಲವೇ ಆಂಜನೇಯ ಬಂದು ಸೀತೆಯ ಪರಿಸ್ಥಿತಿ ನನಗೆ ವರ್ಣನೆ ಮಾಡಿರತಕ್ಕಂಥ ನನಗೋಸ್ಕರವಾಗಿ ರಾಮ ರಾಮ ಏನು ಕಷ್ಟಪಡುತ್ತಾನೆ ಆದಷ್ಟು ಬೇಗ ಈಕೆಯನ್ನ ಈ ಕಷ್ಟದಿಂದ ಬಿಡುಗಡೆ ಮಾಡಬೇಕು ಅಂತ ಸೇನೆಯ ನುಗ್ಗಲಿಕ್ಕೆ ಆಜ್ಞೆ ಕೊಡ್ತಾನೆ ದ್ವಂದ್ವ ಯುದ್ಧ ಪ್ರಾರಂಭವಾಗಿದೆ ಪ್ರಕಾರ ಒಂದೊಂದು ವೃಕ್ಷ ಪರ್ವತಗಳ ಕೈ ಹಿಡ್ಕೊಂಡಿರತಕ್ಕಂತಹ ಒಬ್ಬೊಬ್ಬ ಕಪಿಯು ಕೂಡ ಒಂದೊಂದು ಸಿಂಹದಂತೆ ಒಳಕ್ಕೆ ನುಗ್ಗುತ್ತಾನೆ ಸಿಂಹನಿಗೆ ಪಂಚಮುಖ ಅಂತ ಹೆಸರಿತೀ ಅಲ್ವೇ ಪಂಚಮುಖ ಅಂದ್ರೆ ನಾಲ್ಕು ಕಾಲಗಳು ಬಾಯಿ ಹೀಗೆ ಒಟ್ಟಿಗೆ ಆಕ್ರಮಣ ಮಾಡ್ತಾರೆ ಸಿಂಹ ಈ ವಾನರ ಸಿಂಹಗಳು ರಾಕ್ಷಸರನ್ನು ಹೇಳುದು ಹೇಳುದು ಸೇಳ್ತಾ ಪ್ರತಿಯೊಬ್ಬರೂ ಕೂಡ ಧರ್ಮಕ್ಕಾಗಿ ದೇವರಿಗಾಗಿ ಆ ಪತಿವೃದಿಯ ಶೀಲ ಸಂಪತ್ತನ್ನು ಉಳಿಸಲಕ್ಕೋಸ್ಕರ ನಾವು ಯುದ್ಧ ಮಾಡ್ತೇವೆ ಅಂತ ತಿಳ್ಕೊಂಡು ನುಗ್ಗುತ್ತ ರಾಕ್ಷಸರಿಗೆ ಯಾಕೆ ಯುದ್ಧ ಮಾಡ್ತೇವೆ ಅಂತ ಗೊತ್ತಿಲ್ಲ ರಾವಣ ಹೇಳಿದ್ದಾರೆ ಮಾಡ್ತೇವಷ್ಟೇ ಯಾರಿಗಾಗಿ ರಾವಣನ ಕೆಟ್ಟ ಕಾರ್ಯಕ್ಕಾಗಿ ಧ್ಯೇಯವಿಲ್ಲ ಉದ್ದೇಶವಿಲ್ಲ ಹೀಗಾಗಿ ಪ್ರಾಣ ಭಯದಿಂದ ಓಡುತ್ತಾ ಇದ್ದಾರೆ ಮೊದಲನೇ ದಿನದ ಯುದ್ಧದಲ್ಲೇ ರಾಕ್ಷಸರು ಪರಾಜಿತರಾಗಿ ಓಡುತ್ತಿರುವಾಗ ಒಂದು ರಾತ್ರಿ ಮಹಾಮಾಯಾವಿಯಾದ ಇಂದ್ರಜಿತು ಭೀಕರವಾದಂತಹ ಯುದ್ಧವನ್ನು ಮಾಡುತ್ತಾರೆ ಕಪಿಗಳಿಗೆ ಆಶ್ಚರ್ಯವಾಯಿತು ಆಕಾಶದ ಮೇಲೆ ಅವರ ಗುಡುಗು ಗುಡುಗಿನಂತೆ ಸಂಚರಿಸುತ್ತಾ ಎಲ್ಲಾ ಕಡೆಯಿಂದ ಭುಂಕಾರುಂಕುವಾಗಿ ಬಾಣಗಳನ್ನು ಹೊಡೆಯುತ್ತಿದ್ದಾನೆ ಮಧ್ಯರಾತ್ರಿ ಕಣ್ಗಾಣದ ಕಪಿಗಳು ಅತ್ತಿಂದತ್ತ ಇತ್ತಿಂದತ್ತ ಓಡುತ್ತವೆ ರಾಮನ ರಕ್ಷಣೆಗಾಗಿ ರಾಮಲಕ್ಷ್ಮಣರ ಸೇವೆಗಾಗಿ ಆಗಲೇ ಆ ಮಹಾಮಾಯಾವಿ ಭೀಕರವಾದಂತಹ ನಾಗಾಸ್ತ್ರವನ್ನು ಹೊಡೆದು ಸೇನೆಯನ್ನು ಕಳಹತಾನೆ ಅದರಲ್ಲಿಯೂ ಕೇವಲ ರಾಮ ಇದು ಹೊಡೆದನು ಎಂಬಂತೆ ಅವರಿಬ್ಬರನ್ನ ಬಂಧಿಸಿ ಕಳೆದು ಬಿಟ್ಟಿದ್ದಾರೆ ಕೆಳಕ್ಕೆ ಆಗ ರಘುರಾಮಚಂದ್ರಮನು ತಾನ ಬಂಧನಕ್ಕೊಳಗಾದಂತೆ ನಟಿಸಿ ಬಿದ್ದಿದ್ದಾನೆ ಅನ್ಬೇಕು ಯಾಕೆ ಪರಮಾತ್ಮ ನಾಗಶಯನ ಅವನಿಗೆ ಯಾವುದ ನಾಗಾಸ್ತ್ರ ಆದರೆ ಇಂದ್ರಜಿತು ಎಂಥಾವಿಕ್ರಿಮಿ ಅಂತ ತಿಳಿಯಬೇಕಾದ್ರೆ ಅಂಥವನನ್ನು ಕೊಲ್ಲಬೇಕಾದ್ರೆ ಇದನ್ನು ಲೋಕಕ್ಕೆ ತಿಳಿಯಲು ಸ್ಕವಾಗಿ ಪರಮಾತ್ಮ ರಾಮ ಕಮಲ ಶರಣ್ಯಂ ರಣತೇಶ ತಾನೇ ನಾಗಾಸ್ತ್ರ ಬಲಿಯಾಗಿ ಲಕ್ಷ್ಮಣ ಜೊತೆಗೆ ಬಿದ್ದಿದ್ದಾನೆ ದೇವತೆಗಳೇ ಆಶ್ಚರ್ಯ ಪಡ್ತಾ ಇದ್ದಾಳೆ ಭಗವಂತನಲ್ಲಿ ತಿಳಿಲಿಕ್ಕಾಗದೆ ರಾವಣನಿಗೆ ಜಯವೇ ಹಿಗ್ಗು ಒಂದೆಡೆ ದೂತರು ಹೋಗಿ ತಿಳಿಸಿದ್ದಾರೆ ಸ್ವಲ್ಪ ಹೊತ್ತಿನಲ್ಲಿ ರಾಮ ಮೈ ತಿಳಿದಿ ಎದ್ದು ಕೂತ್ಕೊಳ್ತಾನೆ ಆದ್ರೆ ಲಕ್ಷ್ಮಣ ಇನ್ನೂ ಎದ್ದಿಲ್ಲ ಶುಶೋಚ ಭ್ರಾತರಂ ಮೃಷ್ವಾ ರಾಮನೀಗ ಸೀತೆಗಾಗಿ ವ್ಯಥೆಪಟ್ಟ ಅಂತ ವಾಲ್ಮೀಕಿರು ವರ್ಣನೆ ಮಾಡಿದ್ದಾರೆ ಅದು ಮೋಹದಿಂದ ಉಂಟಾಗತಕ್ಕಂಥದ್ದಲ್ಲ ಪ್ರೇಮದಿಂದ ಉಂಟಾಗತಕ್ಕಂತಹ ಶೋಕ ಪ್ರೇಮ ಬೇರೆ ಮೋಹ ಬೇರೆ ಇಲ್ಲೀಗ ತಮ್ಮನನ್ನು ಕಂಡು ಏನ್ ಹೇಳ್ತಾನೆ ರಾಮ ನೀನು ಇಲ್ಲದೇ ಇದ್ರೆ ಸೀತೆಯಿಂದ ಕಟ್ಕೊಂಡು ನಾನು ಏನ್ ಮಾಡ್ಲಿಮೇ ಸೀತಯ ಕಾರ್ಯೂ ನೀನಿಲ್ಲದ ಅಯೋಧ್ಯೆ ನೀನಿಲ್ಲದ ಸೀತೆ ನೀನಿಲ್ಲದೆ ಕಿರೀಟ ನೀನಿಲ್ಲದ ಭೋಗ ನನಗೆ ಬೇಕೇ ತಮ್ಮ ಲಕ್ಷ್ಮಣ ನಿನ್ನ ಸೇವೆಯೇ ಮತ್ತೆ ಮತ್ತೆ ನಾನು ನೆನೆಯುತ್ತಾ ಇದ್ದೇನೆ ನಾಗಾಸ್ತದಲ್ಲಿ ಬಂಧಿತ ನನಗೆ ಬಿದ್ದಿದ್ದೀಯಲ್ಲ ಚಕ್ಯ ಸೀತಾ ಸಮಾನ ಮರ್ತ್ಯಲೋಕೆ ವಿಚಿನ್ವತಾ ನ ಲಕ್ಷ್ಮಣ ಸಮೋ ಭ್ರಾತ ಸಚಿವ ರಾಮದೇವರು ಹೇಳ್ತಾರೆ ಸೀತೆಯಂತ ಇನ್ನೊಬ್ಬ ಹೆಣ್ಣೇನು ಸಿಗಬಹುದೇನು ಆದ್ರೆ ಲಕ್ಷ್ಮಣಂಥ ತಮ್ಮ ಇಲ್ಲಿ ರಘುರಾಮಚಂದ್ರನನ್ನು ಧರ್ಮಜ್ಞಶ ಕೃತಜ್ಞಶ್ಚ ಅಂತ ಹೇಳಿದಂತಹ ಮಾತು ವ್ಯಕ್ತಗೊಳಿಸುತ್ತಾರೆ ಲಕ್ಷ್ಮಣ ಇಲ್ಲ ಅಂದ್ಬಿಡಕ್ಕೆ ಸೀತಿಯನ್ನು ಪಡೆದಾದ್ರೂ ನಾನೇನು ಸುಖ ಪಡ್ಲಿ ಹೀಗಾನಂತೆ ಅಷ್ಟರಲ್ಲೇ ವಿಭೀಷಣ ಬರ್ತಾನೆ ಪ್ರಭೋ ನೀನು ಯಾರು ಈ ಅವತಾರ ಲೀಲೆ ನಿನ್ನೆದು ಅಂತೆ ವಿಭೀಷಣ ಬರುವಾಗ ಈ ಕಪಿಗಳಿಗೆ ಭಯವಾಗಿಬಿಡ್ತಂತೆ ಓಹೋ ಇಂದ್ರ ಜಿತು ಬಂದ್ರು ಅಂತ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಯಾಕಂದ್ರೆ ರೂಪಸ್ವಾಮಿ ಇರುವುದರಿಂದ ರಾಮ್ ರಾಮ್ ರಾಮ್ ವಿಭೀಷಣ ಹತ್ರಕ್ಕೆ ಬರ್ತಾನೆ ಲವನೆ ಕೇಳೈ ಮಾಘ ಶುದ್ಧದ ನವಮಿಯಲಿ ನಗಾಸ್ತ್ರ ರಾಮ ಲಕ್ಷ್ಮಣರು ಯಾವ ದಿನ ನಾಗಾಸ್ತ್ರದ ಬಂಧಿತರಾದರು ಅಂದ್ರೆ ಶುದ್ಧದ ನವಮಿಯ ದಿನ ಮಧ್ಯರಾತ್ರಿ ನಾಗಪಾಠದಿಂದ ಅವರು ಬಿಡುಗಡೆ ಹೊಂದಿದ್ರು ಅಂತಾರೆ ಅಂದರೆ ಆಗಲೇ ತನ್ನ ಸೇವಕನಾದ ಗರುಡನನ್ನ ಪರಮಾತ್ಮ ನ ಗರುಡ ನಾಗಮನವಾಗುತ್ತಲೇ ಸರ್ಪಾಸ್ತ್ರ ಶಿಥಿಲವಾಯಿತು ಆ ದೈತ್ಯರಲ್ಲಿ ಏನೇನು ಶಕ್ತಿ ಇದೆಯೋ ಅದನ್ನು ರಾಮದೇವರು ನಿಮಿಷ ಮಾತ್ರದಲ್ಲಿ ಎದುರಿಸಬಲ್ಲರು ಆದರೂ ಕೂಡ ಆ ರಾಕ್ಷಸರು ಎಷ್ಟು ಶಕ್ತರು ಅನ್ನತಕ್ಕಂಥದ್ದನ್ನು ದುಷ್ಟಶಕ್ತಿ ಎಷ್ಟು ಬಲಾಢ್ಯ ಇದೆ ಅನ್ನತಕ್ಕಂಥದ್ದನ್ನು ಈ ಕಾಣಿಸಬೇಕು ಅಂತ ಈ ಲೀಲೆ ನಡೆಯಿತು ಅಂತ ಭಕ್ತರು ತಿಳಿಯುತ್ತಾರೆ ಇಲ್ವ ಅದು ಸ್ವತಃ ಆದಿಶೇಷನ ಅವತಾರಿ ಅನ್ನತಕ್ಕಂಥ ಲಕ್ಷ್ಮಣನನ್ನ ಯಾವನಾಗ ಇದೆಲ್ಲದರ ಅರ್ಥ ಏನು ಅಂದ್ರೆ ಆ ದುಷ್ಟಶಕ್ತಿಗಳನ್ನ ತಾವು ಸ್ವೀಕಾರ ಮಾಡಿ ಆ ಬಳಿಕದ್ರೆ ಪುಡಿಗಟ್ಟಿದ ಹಾಕಿ ಕಾಣಿಸ್ಲಿಕ್ಕಾಗಿ ಇಂತಹ ಯುಕ್ತಿ ನಡೆಯುತ್ತೆ ಅಂತ ತಿಳ್ಕೊಳ್ಬೇಕು ಮಾಘಶುದ್ಧ ದಶಮಿಯ ದಿನ ಮತ್ತೆ ತಾನೇ ಮೈ ತಿಳಿದೆದ್ದು ಕಪಿಸೇನೆ ತಾನೇ ಮುಚ್ಚಾಯಿದೆ ಲಂಕೆಗೆ ಏಕ ಪ್ರಕಾರ ಲಗ್ಗೈಕೆ ಸುತ್ತ ಮುಕ್ತ ರಾಕ್ಷಸರನ್ನು ಹಿಡಿದು ಹಿಡಿದು ಬರೆ ಮಾಡುತ್ತಿರುವ ಕಾಲದಲ್ಲಿ ಅಚ್ಚರಿಯಿಂದ ರಾವಣ ಆಲೋಚನೆ ಮಾಡ್ತಾರೆ ಮಹಾಮಹಾಶಕ್ತಿವಂತರನ್ನು ಕಳುಹಿಲ ಹನುಮಂತರಿಂದ ಧೂಮರಾಕ್ಷನ ವಧಿ ಆಯಿತು ದೇವಾಂತಕ ನರಾಂತಕರು ಎಲ್ಲರೂ ಕೂಡ ಹೇಳ ಹೆಸರಿಲ್ಲಿದೆ ಆ ಕಪಿಗಳ ಮುಂದೆ ಪುಡಿ ಪುಡಿ ಆಗಿ ಸಾಮರ್ಥ್ಯ ಎಲ್ಲ ಶವ ಸದೃಶ್ಯರಾಗಿ ಬಿದ್ದಿದ್ದಾರೆ ಸದೃಶರೇನು ಶವವೇ ಆದರೂ ಯುದ್ಧದಲ್ಲಿ ಇನ್ ರಾಕ್ಷಸ ಶಕ್ತಿ ಕುಂದುತ್ತಾ ಕುಂದುತ್ತಾ ಇರುವಂತೆ ವಿಚಾರ ಮಾಡ್ತಾ ಇದ್ದ ರಾವಣ ನನಗೆ ದೊಡ್ಡ ಏನು ಮಾಡಲಿ ಈಗ ಅವನಿಗಾಗಿ ಜ್ಞಾಪಕ ಬಂದದು ಕುಂಭಕರ್ಣದ್ದು ಕಾಡು ನಿದ್ದೆಯಿಲ್ಲ ಅರ್ಧ ನಿದ್ದೆ ಇಳಿದೆಯೇ ಆದರೂ ಎಚ್ಚತ್ತರೇ ಅವನ ಆಯುಷ್ಯಕ್ಕೆ ಕೊಂದು ಅಂತ ಹೇಳಿದ್ದಾರೆ ನಿದ್ರೆ ಪೂರ್ತಿಯಾಗಿದ್ರೆ ಇವನು ನಿದ್ರಿಸುವವರಿಲ್ಲ ಆದರೆ ನನಗೀಗ ಅವಶ್ಯಕತೆ ಇದೆಯಲ್ಲ ಆ ಕುಂಭಕರ್ಣ ಮಹಾಬಲಾಢ್ಯ ತಮೋಗುಣದ ಭೀಕರ ರೂಪ ಅದು ಅತಿ ಆಹಾರ ಅತಿ ನಿದ್ರೆ ಇದೆರಡೂ ತಮೋ ಗುಣದ ಲಕ್ಷಣ ತಿಂದು ಮಲಗಿದ್ರೆ ಆರು ತಿಂಗಳು ಹೇಳೋದಿಲ್ಲ ಒಂದ್ಸಲ ಎದ್ರೆ ಆರು ತಿಂಗಳಿಗೆ ಬೇಕಾದ ಒಂದೇ ಸಲ ತಿಂತಾರೆ ಇದು ಅತಿ ಆಹಾರ ಅತಿ ನಿದ್ರೆ ತಮೋ ಗುಣದ ಲಕ್ಷಣ ಇವನು ನಿದ್ರೆ ಜಾಸ್ತಿ ದೇವರು ಒಂದು ಕೆಲಸ ಒಳ್ಳೇದು ಮಾಡಿದ ಈ ಕೆಟ್ಟವರಿಗೆ ನಿದ್ರೆ ಜಾಸ್ತಿ ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ನಿದ್ದೆಯಲ್ಲಿರುವಷ್ಟು ಕಾಲ ಸಜ್ಜನರು ಸ್ವಲ್ಪ ಸುಖವಾಗಿರಬಹುದು ಅವರು ಎದ್ರೋ ಮತ್ತು ಲೋಕಹಿಂಸೆ ಪ್ರಾರಂಭವಾಗ್ತದೆ ಈಗ ಬೇರೆ ಮಾರ್ಗ ಇಲ್ವ ಅಲ್ಲವನ್ನ ಎಬ್ಬಿಸಬೇಕೆಂಬುದಾಗಿ ಸೇನೆಗಾಜ್ಞೆ ಕೊಡ್ತಾರೆ ಕುಂಭಕರನ್ನು ಎಬ್ಬಿಸುವ ಕೆಲಸ ಸಾಮಾನ್ಯವೇ ಯಾರಾದರೂ ಮಲಗಿಸಿದ್ರು ಅವನ್ನ ಆ ನಿದ್ದೇ ಆವರಿಸಿದಾರೆ ನನಗೆ ವಿದ್ಯೆ ಕೊಡುವಂತ ತಪಸ್ಸಿನಲ್ಲಿ ಫಲವಾಗಿ ನನಗೇನು ಸಿಗಬೇಕು ಅಂತಕ್ಕಂಥ ಬಯಸಿ ವಿದ್ಯೆ ಕೊಡುವಂತ ಬ್ರಹ್ಮದೇವರನ್ನು ಕೇಳಲಿಕ್ಕೆ ಮರೆತು ಸರಸ್ವತೀ ದೇವನ ಬುದ್ಧಿಯನ್ನು ಕೇಳಿಸಿ ನಿದ್ರೆ ಕೊಡು ಅಂತ ಕೇಳಿಸಿಟ್ಟೆ ಅಂತಹ ಮಹಾನಿದ್ದೆ ಅವನಿಗೆ ಎಬ್ಬಿಸಲಿಕ್ಕೆ ಆಜ್ಞೆ ಕೊಡ್ತಾನೆ ಆಗ ಎಷ್ಟು ವಿಧವಾದ ವಾದ್ಯಗಳುಂಟು ನೋಡಿ ಅವುಗಳನ್ನೆಲ್ಲ ಕರ್ಕಶವಾಗಿ ಬಾರಿಸ್ಬೇಕು ಕೋಮಲವಾಗಿ ಮೃದುವಾಗಿ ಕಿವಿಗಿಂಪಾಗುವಾಗಲ್ಲ ಅಲ್ಲ ಏಟು ಬೀಳಬೇಕು ಆ ತರನಾಗಿ ಬಾರಿಸ್ಬೇಕು ಹಾಗ ಆಜ್ಞೆ ಕೊಡ್ತಾನೆ ಮೂರಾಜ ಡಿಂಡಿಮ ಪಟಹ ಕಂಸಳ ಕರಡೆ ಚಂಬಕ ಕೊಂಬು ರಣಮೌರಿ ಮೃದಂಗ ಭೇರಿ ಕಹಳ ರಮಾಸ ಎಂತೆ ವಾದನಗಳನ್ನ ಹೇಳ್ತಾರೆ ನೋಡಿ ಇಲ್ಲಿ ಕವಿಗಳು ಇದನ್ನೆಲ್ಲ ಏಕಕಾಲದಲ್ಲಿ ಬಾರಿಸ್ಬೇಕಷ್ಟೇ ಗದ್ದಲ ಮಾಡಿದ್ರೆ ಆಯ್ತು ಆ ತರನ ಆಜ್ಞೆ ಕೊಡ್ತಾರೆ ಆದರೂ ಕೂಡ ವಾದ್ಯ ವಾದನಗಳೇ ಮುರಿದೋ ಹರಿದೋ ಹೋಯ್ತು ಹೊರತು ಕುಂಭಕರುಣೀಗೆ ಎಚ್ಚರವಾಗಲಿಲ್ವಂತೆ ಅಂತ ಕಮ್ಮಾರರನ್ನು ಕರೆಸಿದ್ರಂತೆ ತೋರದಿರಲ್ ಅವಾಗ ಎಚ್ಚರಿಕೆ ಕಮ್ಮಾರರು ಉಕ್ಕಿನ ಚಮ್ಮಿಗೆಗಳೇರಿ ಹೊಯ್ದರು ಉಕ್ಕಿನ ಚಮ್ಮಟಿಗೆ ಹಿಡ್ಕೊಂಡು ಅವನ ಉಗುರು ಸಂಧುಗಳು ಹೊಡೆದ್ರಂತೆ ಆದರೂ ಎಚ್ಚರಾಗಲಿಲ್ಲ ಕೋಡುಗಲ್ಲುಗಳಿಂದ ವದನದ ದಾಡಗಳ ಗುದ್ದಿದರು ತಮಸ್ಸನ್ನು ತಮೋ ಗುಣಿಯವನು ಯಾರು ಎಬ್ಬಿಸೋ ಅಂತೂ ಇಂತೂ ಸಿದ್ಧವಾದ ಆಹಾರ ಬಾಯಿಗೆ ಹಾಕಿದ್ರು ಎಲೆಲ್ಲ ಬಾಯಿಗೆ ಹಾಕಿ ಸುಣ್ಣದ ಮುದ್ದೆ ಸುರದರಂತೆ ಹೀಗೆಲ್ಲ ಕವಿಯು ವರ್ಣ ಮಾಡ್ತಾರೆ ಎದ್ದು ಬರ್ತಾನೆ ಅರ್ಧಮರ್ಧ ರಾವಣನ ಸಭೆಗೆ ಹೀಗೆ ನೋಡುತ್ತಾನೆ ದೇವಾಂತಕ ನರಾಂತಕಗಳು ಧೂಮಾಕ್ಷ ಪ್ರಶಸ್ತಾದಿಗಳು ಒಬ್ಬರು ಕಣ್ಣು ಸೇನಾಧಿಪತಿಯಾದ ನೀಲನಿಂದ ಪ್ರಹಸ್ತ ಈಗ ತಾನೇ ಯುದ್ಧದ ಸತ್ತ ಅಂತ ವರ್ತಮಾನ ಬಂದುಬಿಟ್ಟಿದೆ ಎಲ್ಲ ಆಸನಗಳು ಬರಿದಾಗಿವೆ ಪ್ರೀತಿಯ ತಮ್ಮನಾದ ವಿಭೀಷಣ ಅವನೂ ಇಲ್ಲ ಅಣ್ಣನ ಕೇಳಿದ್ರಣ್ಣ ಎಲ್ಲಿ ಹೋದ್ರೆ ನಮ್ಮವರೆಲ್ಲ ಸೀತೆಯನ್ನು ತಂದುದೇ ಮೊದಲಾಗಿ ಈತನಕ್ಕೆ ನಡೆದ ಘಟನೆಯನ್ನೆಲ್ಲ ವರ್ಣನೆ ಮಾಡುವಾಗ ಕುಂಭಕರ್ಣನ ಕಣ್ಣಿನ ನಿತ್ಯ ಹರಿಯಿತು ಅಣ್ಣನನ್ನು ನೋಡುತ್ತ ಏನಂದೆ ಸೀತೆಯನ್ನು ತಂದೆಯ ಅಯ್ಯೋ ನಿನಗೆ ತಿಳಿಯದಾಯಿತೆ ಸೀತೆ ನಮ್ಮ ಮಾತೇ ನಮಯ ಮಾಘುಪತಿ ಅಜನ ಪಿತರು ಈತನಿ ಛಲ ಬೇಡ ಪುರುಹೂತನ ತಲ್ವ ನಿಜಯು ಪಾತ್ರ ಅಣ್ಣನನ್ನ ನಿಂದಿಸ್ತಾನೆ ಏನು ಕಾರ್ಯ ಮಾಡಿದ್ರು ಸೀತೆ ಸಾಕ್ಷಾತ್ ಲಕ್ಷ್ಮಿ ಶ್ರೀರಾಮಚಂದ್ರ ನೀ ಸಾಮಾನ್ಯ ಒಬ್ಬ ಮನುಷ್ಯ ರಾಜಪುತ್ರ ಅಂತ ಅಣ್ಣ ರಾವಣ ನಮ್ಮ ತಂದೆ ವಿಶ್ರವಸು ಅವನ ತಂದೆ ಪೌಲಸ್ಯ ಬ್ರಹ್ಮ ಆ ಪೌಲಸ್ಯ ಬ್ರಹ್ಮನ ತಂದೆ ಚತುರ್ಮುಖ ಬ್ರಹ್ಮ ಆ ಚತುರ್ಮುಖ ಬ್ರಹ್ಮನಿಗೆ ಜನಕನಾದ ಮಹಾವಿಷ್ಣು ಅವನೇ ರಾಮ ಈ ರಾಮ ಅಜನ ಪಿತನು ಪಿತಾಮಹನು ನಮಗೆ ಸೀತೆ ನಮ್ಮಯ ಮಾತೆ ರಾಮ ನಮ್ಮ ಕುಲದ ಮೂಲ ಪುರುಷ ಅಜಾನಕಿಯನ್ ತಂದೆಯಿಲ್ಲ ತಂದದ್ದೇನು ಅಪರಾಧ ಆಗಿ ಹೋಯಿತು ಪಾತಕಕ್ಕೆ ಗುರಿಯಾಗದಿರು ನೀನ್ ತಿಳಿದ ಹಾಗೆ ಪುರುಹೂತನಂತಲ್ಲ ಇಂದ್ರಾದಿಗಳ ಯುದ್ಧ ಇದನ್ನು ತುಳ್ಕೊಳ್ಬೇಡ ಸೀತೆ ನಮ್ಮಯ ಮಾತೆ ರಘುಪತಿ ಅಜನ ಪಿತನು ಪಿತಾ ಮಹನು ನಮಗೆ ಈತನಲ್ಲಿ ಛಲಬೇಡ ಪುರುಹೂತನಂತಲ್ಲ ಅವನಿ ಜಯ ಬಿಡು ಪಾತಕ ಕೆ ಗುರಿಯಾಗದಿರೆಂದು ಅಗ್ರಜನ ಜರೆನಾ ನೋಡಿ ಕುಂಭಕರ್ಣ ರಾವಣಗಿಂತ ಎಷ್ಟೋ ಪಟ್ಟು ಉತ್ತಮ ಅನಿಸಿದಲ್ವೇ ಇಲ್ಲಿ ಕೆಲವೇ ಮಹಾ ತಮಸ್ಸಿನಲ್ಲೂ ಸ್ವಲ್ಪ ಸತ್ವ ಕೂಡ ಮಿಂಚಿತ ಅಧಿಕವಾಗಿ ತಮಸ್ಸಿರ್ತದಷ್ಟೇ ಆದರೆ ಕಾಮಯೇಶ ಕ್ರೋಧೇಶ ರಜೋಗುಣ ಸಮತ್ವ ಆ ರಜೋಗುಣದ ಕಾಮಕ್ರೋಧದಲ್ಲಿ ಮತ್ತನಾಗಿರತಕ್ಕಂಥ ಕುಂಭಕರ್ಣನ ಬೈತಾರ ಮೂರ್ಖ ನನಗ ಉಪದೇಶ ಮಾಡ್ಲಿಕ್ಕೆ ಎಬ್ಬಿಸಿದ್ದಲ್ಲ ಯುದ್ಧಕ್ಕೂ ಸಹಾಯ ಮಾಡುವಂತ ಹೋಗು ನಾಯಿಯಂತೆ ಸಾಯು ಹೋಗಾಚೆ ಮಲಗು ನಿನ್ನೇನಾಗಬೇಕು ಯುದ್ಧಕ್ಕೆ ಹೆದರಿ ಊಟ ನಿದ್ದೆ ನಿದ್ದೆ ಊಟದಲ್ಲಿ ಕಾಲ ಕಳೆಯುತ್ತೆ ಕುಂಭಕರ್ಣ ಅಣ್ಣ ಪಾಲುದಾಣೆ ಯುದ್ಧಕ್ಕೆ ಹೆದ್ರಿ ಅಲ್ಲ ಮುಕ್ತಿಯ ಹಾದಿ ಮಾಸಿತು ನಮಗಿನ್ನು ಮುಕ್ತಿ ಮಾರ್ಗ ಇಲ್ಲ ಭಗವಂತನ ಅನುಗ್ರಹ ನಮಗಾಗತಕ್ಕಂಥದ್ದು ಮೇದಿನೀ ನಂದನೆಯ ನೀತಂದಂದು ಮೊದಲಾಗಿ ತೀದುದು ಎಮ್ಮ ಯಾವಾಗಲೂ ಸೀತೆಯನ್ನು ತಂದೆಯೋ ಆಗಲೇ ನಾವು ಯುದ್ಧ ಸತ್ತಾಗುತ್ತೆ ನಮ್ಮ ತಾಯಿ ಅದು ಕೈ ಕಸಿ ತಂದೆಯ ವಿಶ್ವವಸ್ಸುವಿಗೆ ಎಷ್ಟು ದುಃಖವಾಗಿದೆಯೋ ಸಜ್ಜನಡು ಋಷಿಮುನಿಗಳು ಜ್ಞಾನಿಗಳೆಲ್ಲ ಪಶ್ಚಾತ್ತ ಪಡ್ತಾರೆ ಅಣ್ಣ ನಿನಗೆ ಯಾರಾದರೂ ವರ ಕೊಟ್ಟವ್ರಿ ಎಲ್ಲರೂ ಶಾಪ ಕೊಡ್ತವ್ರಿ ಅದರಿಂದ ನಾನೀಗ ಸಾಯ್ತೇನೆ ಯುದ್ಧಕ್ಕೆ ಹೋಗ್ತೇನೆ ನಿನಗೋಸ್ಕರವಾಗಿ ಬಲಿದಾನ ಮಾಡ್ತೇನೆ ಎಂಬುದಾಗಿ ಕುಂಭಕರ್ಣ ಹೊರಡ್ತಾರೆ ಅವನು ಎದುರಿಸುವರು ಯಾರು ತಂಡ ತಂಡದ ಕಪಿಗಳನ್ನು ಹಿಡಿದು ಹಿಡಿದು ನುಂಗುತ್ತಾರಂತೆ ಏಕ ಪ್ರಕಾರ ಕೆಲವು ಕಪಿಗಳನ್ನು ಹಿಡಿದು ತಿಕ್ಕಿ ತನ್ನ ಮೈಗೆ ಸವರಿಕೊಂಡು ಬಿಟ್ಟ ಅವನ ಕಾಲು ಸಂಧಿಯಲ್ಲಿ ಸಿಕ್ಕಿ ಸತ್ತವರ ಸಂಖ್ಯೆ ಅಸಂಖ್ಯಾತ ಆ ಕುಂಭಕರ್ಣನ್ನು ಎದುರಿಸುವುದು ಸಾಧ್ಯವಾಗಿದೆ ಕಪಿಸೇನೆ ಭಯದಿಂದ ಓಡುತ್ತಾ ಇದರಲ್ಲಿ ವಿಭೀಷಣ ಸಿಕ್ಕಿದೆ ತಕ್ಷಣ ಕುಂಭಕರ್ಣ ಆ ವಿಭೀಷಣನ್ನು ಕಂಡು ಪ್ರೇಮದಿಂದ ಮಾತಾಡಿಸ್ತಂತಮ್ಮ ನಮ್ಮ ಕುಲದಲ್ಲಿ ನಿನ್ನಂತಹ ಒಬ್ಬ ಸತ್ಪುರುಷ ಹುಟ್ಟಿ ರಾಮನ ಸೇವೆಗೆ ಬದ್ಲಿಯಲ್ಲ ನಾನು ಸಾಯ್ತೇನ ಮಗ ನನ್ನ ರಾಮನ ಸಾಯುವ ಮೊದಲು ನಾನು ಸಾಯ್ತೇನೆ ಆದ್ರೆ ವಿಭೀಷಣ ಈ ಕುಲವನ್ನು ಉಳಿಸುವ ಹೊಣೆ ನಿನ್ನದು ಹೆತ್ತಾಯಿ ಆದ ಕೈ ಕಸಿಗೆ ಆನಂದ ಉಂಟು ಕರ್ತವ್ಯ ನಿನ್ನದು ಅಂದಾಗ ಆ ಯುದ್ಧರಂಗದಲ್ಲಿ ವಿಭೀಷಣ ಕಣ್ಣೀರು ಮಿಡಿಯುತ್ತಾರೆ ನನ್ನ ನನ್ನ ಅಭ ಅಧರ್ಮ ನಾನು ಎಷ್ಟು ನೋಡ್ಲಿ ನೀನು ಅದಕ್ಕಾಗಿ ಬಿಟ್ಟು ಬಂದಿದ್ದೇನೆ ನನಗೆ ರಾಜ್ಯದ ಆಸೆ ಇಲ್ಲ ನಾನು ಲಂಕೆಗೆ ದೊರೆಯಾಗಬೇಕು ಎಂದು ರಾಮನ ಪಕ್ಷಕ್ಕೆ ಬಂದವನಲ್ಲ ಧರ್ಮಗೊಳಿಸಲಿಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ಅಂತ ದುರಂತ ಸ್ಥಿತಿಯಲ್ಲಿ ಸಹೋದರರು ಮಾತನಾಡಿಕೊಳ್ತಾ ಇದ್ದಾರೆ ಕುಂಭಕರ್ಣ ಇದ್ರಿಗೆ ಬರುವಾಗ ಲಕ್ಷ್ಮಣಾದಿಗಳು ಇದ್ರು ರಾಮಚಂದ್ರ ಬಿಡಲಿಲ್ಲ ತಾನೇ ಮುಂದಕ್ಕೆ ಹೋಗ್ತಾ ಆ ಮಂಗಳ ವಿಗ್ರಹ ನೋಡ್ತಾ ಇರ್ತಾನಂತೆ ತನ್ನ ಗದೆ ಮುದ್ಗರ ಮಾದ ಎತ್ತಿ ಎತ್ತಿ ಎಸೆದರೆ ರಾಮ ಬಾಣುಗಳು ಎಲ್ಲವನ್ನು ಪುಡಿ ಮಾಡುತ್ತವೆ ಆ ಕೊನೆ ಗಳಿಗೆಯಲ್ಲಿ ಮಹತ್ತರವಾಗಿರತಕ್ಕಂಥ ರಾಮನ ದಿವ್ಯವಾದ ಶರ ಕುಂಭಕರ್ಣನ ತೋಳಗಳನ್ನು ಶಿರವನ್ನು ಪ್ರತ್ ಪ್ರತಿ ಕತ್ತರಿಸಿ ಧನ್ಯ ಧನ್ಯ ಧನ್ಯ ಅಂತ ಶಿರಗಳ ರಾವಣನಿಗೆ ವರ್ತಮಾನ ಮುಟ್ಟುತ್ತಲೇ ಇಂದ್ರಜಿತುವನ್ನು ಕಳುಹಿ ನಿನ್ನಿಂದ ಜಯವಾರ್ಧನನ್ನು ಕಿವಿಗೆ ಮುಟ್ಟಬೇಕು ಅಲ್ಲಿಯ ತನಕ ನೀನು ಬರಲಾಗದ ಒಂದು ಘನಘೋರವಾದಂತಹ ಯುದ್ಧವನ್ನು ಮಾಡ್ತಾರೆ ಬ್ರಹ್ಮಾಸ್ತ್ರಗಳನ್ನೇ ಹೊಡೆದು ಎಲ್ಲಾ ಸೇರೆಯನ್ನು ಕೆಡವಿ ಬಿಟ್ಟ ಕೆಡುವುದೇನು ಸಂಪೂರ್ಣ ನಾಶವಾಗಿದೆ ರಾಮಲಕ್ಷ್ಮಣರೂ ಕೂಡ ಮೂರ್ಛಾಪನ್ನರಾಗಿ ಬಿದ್ದು ಬಿಟ್ಟಿದ್ದಾರೆ ಭೀಕರವಾದ ಯುದ್ಧರಂಗದಲ್ಲಿ ಇಂದ್ರಜಿತುವಿಗೆ ಜಯ ಅಂತ ಕಾಣಿಸುತ್ತ ಆ ಗೆಲುವನ್ನು ತೋರಿಸಲು ಉಸ್ಕೃತವಾಗಿ ಬಂದು ರಾವಣನಿಗೆ ಹೇಳ್ತಾನೆ ಆಗ ತ್ರಿಜತೆಯ ಜೊತೆಗೆ ಸೀತೆಯನ್ನು ವಿಮಾನದಲ್ಲಿ ಕುಳ್ಳಿರಿಸಿ ಶವವಾಗಿ ಹೋದ ನೋಡು ಇನ್ನಾದರೂ ರಾವಣನನ್ನು ಕೂಡು ಎಂಬುದಾಗಿ ರಾಕ್ಷಸರು ತೋರಿಸುತ್ತಾರೆ ಸೀತೆ ನೋಡುತ್ತಾ ತನ್ನ ಪತಿ ತೀರಿದನೇ ಅಳತಾಳೆ ಆಗ ತ್ರಿಜಟ ಸಮಾಧಾನ ಪಡಿಸುತ್ತಾಳೆ ತಿಳಿಯದಮ್ಮ ನಿನಗೆ ರಘುರಾಮಚಂದ್ರಮನ ಕುರಿತು ನಿನ್ನ ಕುರಿತು ನನಗೆ ಬಿದ್ದ ಸ್ವಪ್ರವೃತ್ತ ಅಂತ ಹೇಳಿದ್ದೇನೆ ದುಃಖ ಅಂತ ಸಮಾಧಾನ ಅಂದು ಇರುಳು ಆ ಯುದ್ಧರಂಗದಲ್ಲಿ ಉಳಿದವರು ಯಾರು ಹನುಮಂತ ಜಾಂಬವ ವಿಭೀಷಣ ವಿಭೀಷಣನ ಮೇಲೆ ಈ ರಾಕ್ಷಸರ ಮಂತ್ರಾಸ್ತ್ರಗಳು ಏನಂತಾನೆ ಪರಿಣಾಮ ಮಾಡಲಿಲ್ಲ ಜಾಂಬವರು ಈ ಸಾಮಾನ್ಯ ಬಾಣಕ್ಕೆ ಬಲಿಯಾಗಿ ಅವರಿಗೆ ತಾನೇ ಪರಿಣಾಮ ಆಗಲಿಲ್ಲ ಆಂಜನೇಯನಿಗಂತೂ ಆ ಯಾವ ಬಾಣಗಳು ಸುತ್ತುವುದು ಸಾಧ್ಯ ಆಗಲಿಲ್ಲ ಇನ್ನೊಬ್ಬ ಉಳಿದಿದ್ದಾನ ಸುಷೇಣ ಆದರೆ ಬಾಣ ತಗಲಿದೆ ಎಂದು ಜಾಂಬವರ ಕಣ್ಣಿ ಆಂಜನೇಯನನ್ನು ಹುಡುಕ್ತಾ ಹುಡುಕ್ತಾ ಜಾಂಬವರು ಬರುತ್ತಾರೆ ವಿಭೀಷಣ್ಣು ಸಿಕ್ಕಿದ ಸುಶೇಣು ನಂದ ಈಗ ಒಂದೇ ಒಂದು ಮಾರ್ಗ ಇದಕ್ಕಿರತಕ್ಕಂಥದ್ದು ಸೂರ್ಯಾಸ್ತಮಾನದೊಳಗೆ ಇವರಂತಾನೇ ಬದುಕಿಸದೆ ಇದ್ರೆ ಮತ್ತೆ ಮುಂದೆ ಬದುಕಿಸೋದು ಸಾಧ್ಯವಲ್ಲ ಆದ್ರಿಂದ ಆಂಜನೇಯನೇ ಹೋಗಿ ಆ ದಿವ್ಯವಾದಂತಹ ಸಂಜೀವನ ಪರ್ವತಕ್ಕೆ ಹೋಗಿದಂತರಬೇಕು ಆಗ ಮಾತ್ರ ಈ ಕಾರ್ಯ ಸಾಧಿಸುವುದು ಸಾಧ್ಯ ಆ ಮೃತ ಸಂಜೀವನಿಯಿಂದ ಇವರನ್ನು ಬದುಕಲಿಕ್ಕಾಗ್ತದೆ ಮೃತ ಸಂಜೀವನ ವಿವರವನ್ನೆಲ್ಲ ಹೇಳಿದ ಬಳಿಕ ಇದು ಹಿಮವತ್ ಪರ್ವತದಲ್ಲಿರತಕ್ಕಂಥ ಒಂದು ಪರ್ವತದಲ್ಲಿ ಈ ಔಷಧಗಳಿವೆ ಇದಕ್ಕಿನ್ನು ಯಾರಿಂದಲೂ ಸಾಧ್ಯ ಅಲ್ಲ ಇದನ್ನು ತರಲಿಕ್ಕಾಂಜನೇನೊಬ್ಬನೇ ಸಮರ್ಥ ಎಂದಾಗ ಆ ಭುವನಪುರಾಣ ಸುಕುಮಾರ ಶ್ರೀರಾಮನನ್ನು ಚಿಂತಿಸುತ್ತ ರಾಮ ಬಿಟ್ಟ ಬಾಣದೋಪಾದಿಯಲ್ಲಿ ಆ ದಿವ್ಯವಾಗಿರತಕ್ಕಂತಹ ಮೃತ ಸಂಜೀವಿನಿಯನ್ನು ತರುತ್ತೇನೆ ಅಂತಲ್ಲಿ ನನಗೀತ ಯಾರು ತಡೆಯಬಲ್ಲರ ಆತನನ್ನ ಆ ದಿವ್ಯವಾದ ಮೃತ ಸಂಜೀವಿನಿಯನ್ನು ತರುವ ನೆಪದಿಂದ ಆಂಜನೇಯ ಹೊರಟಾಗ ರಕ್ಕಸರಿಗಿ ವರ್ತಮಾನ ಮುಟ್ಟುತ್ತದೆ ಮರುಕ್ಷಣವೇ ಕಾಲನೇಮೇನ ಮಕ್ಕಳಾದಂಥ ರಾಕ್ಷಸನನ್ನು ಕರೆಯುತ್ತಾರೆ ರಾವಣ ಒಂದು ದಿನ ಆಂಜನೇಯ ಸಂಜೀವನ ತರದಂತೆ ನಿನ್ನೆ ತಡೆದು ನಿಲ್ಲಿಸಬೇಕು ಹೀಗಂದು ಕರೆಸಿದನುರದ ವೃತ್ತ ು ತರಣಿ ವಂಶನ ದೂತ ಸಂಜೀ ಶೂತ ಆ ತರಣಿವಂಶೂತ ಸಂಜೀವಿನಿಯ ಗೀತಿ ಕಿಂದು ಕರಸಿದ ನೋ ಖಳ ಕಾಲದೇವಿಯ ಅವ್ರಿಗೆ ಹೇಳ್ತಾರೆ ಸಂಜೀವನ ಪರ್ವತದಲ್ಲಿ ಈಗ ಔಷಧ ಗಿಡಗಳನ್ನು ತರಲಿಕ್ಕಾಗ ಆಂಜನೇಯ ಬರುತ್ತಾರೆ ನೀನೇನಾದ್ರೂ ಉಪಾಯ ಮಾಡಿ ಒಂದು ದಿನ ಅವನಲ್ಲಿ ತಡೆದಿಡಬೇಕು ಆ ದಿನ ಒಂದು ಕಳೆದ್ರೆ ಸೂರ್ಯೋದಯ ಆಗಿಬಿಟ್ರೆ ಆಮೇಲೆ ಇವ್ರನ್ನ ಬದುಕಾಗ ತರಂಗ ಜಯವಾಗ್ತದೆ ಕಾಲೋನಿಯ ಋಷಿ ವೀಷವನ್ನು ಧರಿಸಿಲ್ಲಿ ನಿಂತಿದ್ದಾರೆ ಆಂಜನೇಯ ಸ್ವಾಮಿ ಅಲ್ಲಿ ಬಂದು ಇಳಿದ ಸರೋವರದಲ್ಲಿ ಸ್ನಾನಕ್ಕೆ ಇಳಿದಾಗ ಶಾಪಗ್ರಸ್ತಳಾಗಿರತಕ್ಕಂಥ ಧ್ಯಾನಮಾಲನಿಯನ್ನು ಉದ್ಧಾರ ಮಾಡುತ್ತೆ ಅಲ್ಲಿಂದ ಆಕೆಯ ಮೂಲಕ ಇವ ಋಷಿಯಲ್ಲ ದುಷ್ಟರಾಕ್ಷಸ ಕಾಲಣೇಮಿ ಅಂತಳಿದ ಮೇಲೆ ಸರ್ವಜ್ಞರಿಗೆ ತಿಳಿದರೂ ಕೂಡ ಆಕೆಯ ಮೂಲಕ ಇದನ್ನು ಕೇಳಿ ಅದನ್ನು ಹೊರಕ್ಕೆ ತೋರಿಸದೆ ಮಹಾತ್ಮರೇ ಋಷಿ ಮುನಿಗಳೇ ನಾನು ಬೇಗನೆ ಹಿಂದಕ್ಕೆ ಹೋಗಬೇಕಾಗಿದೆ ಎಲ್ಲಿದೆಯಾ ಸಂಜೀವಿನಿ ಆ ಶಲ್ಯಕರಣ ವಿಶಲ್ಯಕರಣಗಳನ್ನು ಕಾಣಿಸಬೇಕು ಅಂತ ಹೇಳುವಾಗ ಯಾಕವಸರ ಪಡ್ತೀಯೋ ಒಂದಿವಸ ಇಲ್ಲಿರುವಂತ ನಾನಾ ವಿಧವಾಗಿ ಅವನನ್ನು ಉಪಚಾರದಿಂದ ಕರೆದರೆ ಇಲ್ಲ ಅನುಗ್ರಹ ಮಾಡಿ ಅಂತ ನಮಸ್ಕಾರ ಮಾಡಿ ಆ ಕಾಲ ನಿಮಗೆ ಎರಡೂ ಹಿಡಿದಿದ್ದಾನೆ ಆಮೇಲೆ ಹಿಡಿದ ಕಾಲು ಬಿಡಲಿಲ್ಲ ಹಿಡಿದಂತೆ ಅವನನ್ನು ನೆಲಕ್ಕಪ್ಪಳಿಸಿಕೊಂದು ಬಿಟ್ಟ ನಿಮಿಷ ಮಾತ್ರ ಸೂರ್ಯ ಉದಯದೊಳಗೆ ಬರಬೇಕಲ್ವೇ ಅವಶ್ಯತ್ ತಗೊಂಡು ಅದಕ್ಕೋಸ್ಕರವಾಗಿ ಇಡಿ ಸಂಜೀವನ ಪರ್ವತವನ್ನೇ ಕಿತ್ತು ಜಾರು ಹೊರಡುತ್ತಾರೆ ಬ್ರಹ್ಮಾಂಡ ನಡುಗಿತೆಯ ಪ್ರಕಾರ ಸಂಜೀವನ ಗಿರಿಧಾರಿ ಮಂದರ ಪರ್ವತನ ಹಿಂದೆ ಪೂರ್ವ ಸ್ವರೂಪಿ ಪರಮಾತ್ಮ ಎತ್ತಿದ್ದಾರೆ ಕೇಳಿದ್ದೇವೆ ಈಗ ಆಂಜನೇಯನೂ ಕೂಡ ಗಿರಿಧಾರಿ ಅನಿಸಿದ ಿಧಾರಿ ಸಂಜೀವನ ಗಿರಿ ದೈತ್ಯ ಭಂಜಕ ನೀ ಸುಚಾರಿ ಸುಚಾರಿ ದೈತ್ಯ ಭಂಜಕ ನೀ ಗೈತ್ಯ ಭಂಜಕನಿ ನೀಂಜನಾ ಸುತ ರಂಜನೆಗಾಗಿ ಗಯು ಮನಿ ಮಹಾ ಸಂಜೀವನಿ ಸಂಕಟ ಮೋಚಕನಾಗಿರತಕ್ಕಂಥ ಸ್ವಾಮಿ ಆ ಹನುಮಂತದನ್ನು ಎತ್ತಿಕೊಂಡು ಬರ್ತಾನೆ ಪ್ರಕಾರ ಬಂದಿಳಿಸಿದ ಕ್ಷಣ ಕೇಳಿದೈ ಕುಶಲವರಿಗೆ ಹೇಳ್ತಾನೆ ಯಾವಾಗ ಎತ್ತಿ ತಂದಿದ್ದಾನೋ ಸುತ್ತಿ ಬಾಲಬಲುಗಿ ಶೈಲವ ಕಿತ್ತರೀ ನಡುಗು ತೆತ್ತಿದರೆ ಕುಲ ಬೆಂಟ ರಹಿಗಳು ಬಿಡದೆ ಜೋಲಿದವು ಬ್ರಹ್ಮಾಂಡವೇ ಜೋಲಿ ತಂತೆ ಏಕ ಪ್ರಕಾರ ಅದನ್ನು ತಂದು ಆ ಮರುತ್ಸುತ ಗಿರಿ ಮುಂದಕ್ಕಿಟ್ರೆ ಸುಷೇಣ ಅವುಗಳಿಂದ ಆ ನಾಲ್ಕು ತೆರಳಾದ ಮೂಲಿಕ ಆರಿಸಿಕೊಂಡು ಎಲ್ಲರಿಗೆ ಆ ಮೂಗಿನ ರಸವನ್ನು ಹಿಂಡುತ್ತಾರೆ ಅದೇನ್ ದಿವ್ಯ ಸಂಜೀವಿನಿಯೋ ಮಹಾ ಅಮೃತ ಸಂಜೀವಿನಿ ರಾಮನಾಮವೇ ಇರುವಾಗ ಆಂಜನೇಯನಿಗೆ ಅದಕ್ಕಿಂತ ಹೆಚ್ಚು ಅಸುರುಳಿಗಚ್ಚರಿಯಾಗುವಂತೆ ಕೇಳಿದ ಲವಕುಶಲ ಕೇಳಿದ್ರೆ ಬಳಿ ಕೆದ್ದುದು ಎಪ್ಪತ್ತೇಳು ಕೋಟಿ ಪ್ಲವಗನಾಯಕ ಎಪ್ಪತ್ತೇಳು ಕೋಟಿ ಕಪಿಗಳು ಎದ್ದುವಂತೆ ಸಹಿತೊಂದೇ ಕ್ಷಣಾರ್ಧದಳು ಏನು ವಿಸ್ಮಯವೋ ಶೈಲಟರು ಸಂಕುಲರಿ ರಘುಭೂಪಾಲೆಂಬುದು ಇಂದ್ರಜಿತ್ ವರ್ತಮಾನ ಹೋಗಿದೆ ಕವಿಗಳೇ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆಂಬುದಾಗಿ ಆಗ ಇಂದ್ರಜಿತ್ತು ನಿಖುಂಬಿಳಾ ಮಹಾಯಾಗವನ್ನು ಮಾಡಿ ನಾನು ಈ ಶತ್ರುಗಳು ನಾಶ ಮಾಡುತ್ತೇವೆ ಅಂತ ಹೇಳಿ ಹೋಗುವಾಗ ಆಂಜನೇಯ ಇದನ್ನು ಕಂಡು ಹಿಡಿದು ಲಕ್ಷ್ಮಣನ್ನು ಕಳಿಸುತ್ತಾರೆ ಅಣ್ಣಾನನಿಗೆ ಅವಕಾಶ ಕೊಡುವಂತೆ ರಾಮನಿಂದ ಅಪ್ಪಣೆ ಲಕ್ಷ್ಮಣಲ್ಲಿ ಹೋಗುವ ಕಪಿಗಳು ಆ ನಿಕುಂಬಳ ಯಾಗಕ್ಕ ಕುಳಿತಿದ್ದಾರ ಅಲ್ಲೂ ಕೂತು ಆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದ ಆ ನಿಕುಂಬಳ ದೇವಿಯಿಂದ ದಿವ್ಯ ರಥಾ ಶಕ್ತಿಗಳು ಕೆಳಕ್ಕಿಳಿದು ಬರುತ್ತಾ ಇವೆ ಇನ್ನಿವನ ಕೈಗೆ ಸಿಕ್ಕಿದರೆ ಸರ್ವನಾಶ ಪ್ರಾರ್ಥನೆ ಮಾಡ್ತಾ ಇದ್ದ ಹೇ ದೇವಿ ಒದಗಿಸುವ ಆಯುಧವನ್ನ ಈ ಶತ್ರು ಸಂಹಾರ ಮಾಡ್ತೇನೆ ಅಂತ ರಥಕ್ಕೆಳಗಿಳಿಯುವಂತೆ ಆಂಜನೇಯಾದಿಗಳು ಆ ರಹಸ್ಯ ಸ್ಥಳಕ್ಕೆ ಬಂದು ಆ ಯಜ್ಞವನ್ನು ಕೆಡಿಸಿಬಿಟ್ರು ಶವಾಸಲೇ ಹೇ ಶಾಂಭವಿ ಯಾಕಂದ್ರೆ ದರ್ಶನ ಕೊಡೋದಿಲ್ಲ ಎಲ್ಲಿದೆ ಶಕ್ತಿ ಆಯುಧ ಅಂಬಾಗ ಲಕ್ಷ್ಮಣ ಕೈ ಧನು ಹೇ ಮೂರ್ಖ ಇಂದ್ರಜಿತು ಮೇಘನಾದ ನೀನು ಕೇವಲ ಇಂದ್ರಜಿತು ನಾನು ಇಂದ್ರಿಯಜಿತು ಶ್ರೀರಾಮನ ಅನುಗ್ರಹದಿಂದ ಬಂದಿದೆ ಎಂಬುದಾಗಿ ಬ್ರಹ್ಮಾಸ್ತ್ರವನ್ನು ತೊಡತಾನೆ ಕಪ್ಪ ಕ್ಷಣಾರ್ಧದಲ್ಲಿ ಇಂದ್ರಜಿತ್ತನ ತಪಸ್ಸಿನ ಫಲವೆಲ್ಲವೂ ಕೂಡ ನಾಶವಾಗಿ ದೇವಿಯ ಅವಕ್ರಮೆಗೆ ಪಾತ್ರನಾಗಿ ಆ ಬಾಣ ತಗುತ್ತಲೇ ಆ ರಾವಣಿ ರುಂಡ ಮುಂಡುಗಳ ಬೇರೆಯ ಕೆಳಕು ಬಿದ್ದು ಬಿಟ್ಟಿದ್ದಾರೆ ಎಲ್ಲೋ ಕಪುಗಳು ಜಯ ಜಯಾಕಾರ ಮಾಡ್ತಾ ಇದ್ದಾರೆ ಒಂದು ರಾಮ ುವ ಅವನ್ನ ಸಹೋದರ ಲಕ್ಷ್ಮಣದೇವನು ಕ್ಷಣನಾತ್ರದಲ್ಲಿ ಇಂದ್ರಜಿತು ನಾಶ ಮಾಡಿದ ಕ್ಷಣ ತಮ್ಮನ್ನು ನಪ್ಪಿಕೊಳ್ತಾ ಇದ್ದಾನೆ ಎಲ್ರೂ ರಘುವರ್ಣಿಗೆ ಜಯ ಜಯ ಆಕಾರ ಅಂದಿದ್ದಾನ ರಘುರಾಮಚಂದ್ರ ಮಹಾರಾಜಕೀ